ತೆ ಅಂಜಸ ಒಂದು ವಿಷ್ಣು ಸಹಸ್ರನಾಮ ಇನ್ನೊಂದು ಭಗವದ್ಗೀತೆ ಅದರ ಸರಿಯಾದ ಜ್ಞಾನವನ್ನು ಪಡೆದು ಭಕ್ತಿಯನ್ನು ಹೊಂದಿದ್ರೆ ದೇವರ ಪ್ರಸಾದದಿಂದ ಬಂಧನದಿಂದ ಸಂಸಾರ ಬಂಧನದ ಮುಕ್ತಿಯಾಗ್ತದೆ ಅಂತ ಆಚಾರ್ಯರು ಭಾಷ್ಯದಲ್ಲಿ ಹೇಳಿದರು ಗೀತಾ ಭಾಷ್ಯವನ್ನು ರಚನೆ ಮಾಡಿದ ಆಚಾರ್ಯರೇ ಗೀತೆಗೆ ಬಹುವರ್ಥ ಗರ್ಭಿತವಾದದ್ದು ಅಂತ ತಿಳಿಸ್ಲಿಕ್ಕೋಸ್ಕರವೇ ಗೀತಾ ತಾತ್ಪರ್ಯ ಅಂತ ಇನ್ನೊಂದು ವ್ಯಾಖ್ಯಾನವನ್ನು ಮಾಡಿದರು ಅಲ್ಲಿ ಮತ್ತೆ ಪುರಾಣದ ಸಂವಾದವನ್ನು ಉಲ್ಲೇಖ ಮಾಡ್ತಾ ಆಚಾರ್ಯ ಹೇಳ್ತಾರೆ ಶಾಸ್ತ್ರು ಭಾರತ ಸಾರಂ ಹೇಳ್ತಾರೆ ಶಾಸ್ತ್ರು ಭಾರತ ಸಾರಂ ಭಾರತೆ ಗೀತಿಕ ವರ ವಿಷ್ಣು ಸಹಸ್ರನಾಮಿ ಜ್ಞೇಯಂ ಪಾಠ್ಯಂಚ ಅದೇ ಅದೇ ಅದೇ ಅಭಿಪ್ರಾಯ ಶಾಸ್ತ್ರದಲ್ಲಿ ಭಾರತ ಶ್ರೇಷ್ಠ ಭಾರತದಲ್ಲಿ ಶ್ರೇಷ್ಠ ಯಾವುದು ಅಂದರೆ ಭಾರತೆ ಗೀತಿಕಾಗರ ಭಗವದ್ಗೀತ ಅದನ್ನಂತ ಒಂದು ಇನ್ನೊಂದು ವಿಷ್ಣು ಸಹ ಇದನ್ನ ಎಲ್ಲ ಕಡೆಯಲ್ಲಿ ಪಾಠ ಮಾಡ್ತಾರೆ ಆದರೆ ಹೇಳ್ತಾರೆ ಎಚ್ಚರಿಕೆ ಕೊಡ್ತಾರೆ ಜ್ಞೇಯಂ ಪಾಠ್ಯಂಚ ತದ್ವಯಂ ಅಂತ ಎಲ್ಲ ಪಾಠ್ಯ ಪಾಠ್ಯ ಗ್ರಂಥ ಎಲ್ಲರೂ ಪಠನ ಮಾಡ್ತಾರೆ ಗೀತಾ ಗಂಠ ಕಂಠಪಾಠ ಸ್ಪರ್ಧೆ ಇದೆ ಎಲ್ಲ ಪಠಣ ಮಾಡ್ತಾರೆ ಜ್ಞೇಯ ಆಗಿರುವುದಿಲ್ಲ ಅರ್ಥ ಜ್ಞಾನ ಏನೂ ಇರುವುದಿಲ್ಲ ಅರ್ಥ ತಿಳ್ಕೊಂಡು ಪಠನ ಮಾಡಬೇಕಾದದ್ದು ವಿಷ್ಣು ಸಹತರಾಮ ಮತ್ತು ಭಗವದ್ಗೀತೆ ಸುಮ್ಮನೆ ಪಠನ ಮಾಡಿದ ಸಾಲದು ಎಲ್ಲ ಕಡೆಯೂ ಹೇಳುವುದಿಲ್ಲ ಇದನ್ನು ಭಗವದ್ಗೀತೆ ಮತ್ತು ವಿಷ್ಣು ಸಹಸ್ರಾಮ ಮಟ್ಟಿಗೆ ಮಾತ್ರ ವಿಶೇಷವಾಗಿ ಹೇಳ್ತಾರೆ ಅರ್ಥ ಜ್ಞಾನ ಪುರಸ್ಸರವಾಗಿ ಪಾಠ ನಡಿಬೇಕು ಅಂತ ಜ್ಞೇಯಂ ಪಾಠ್ಯಂಚ ತದ್ವಯಂ ಅಂತ ಹೇಳಿದ್ದಾರೆ ಇಂಥ ಭಗವದ್ಗೀತೆ ಇದಕ್ಕೆ ವೇದಕ್ಕಿಂತಲೂ ಉತ್ತಮವಾದದ್ದು ಪಂಚರಾತ್ರ ಆಗಮ ವೇದಕ್ಕಿಂತಲೂ ಉತ್ತಮವಾದದ್ದು ಮಹಾಭಾರತ ಎರಡು ಪಂಚಮ ವೇದಮುಕ್ತ ಮಹಾಭಾರತ ವೇದಕ್ಕಿಂತಲೂ ಉತ್ತಮವಾದದ್ದು ಪಂಚರಾತ್ರ ಆಗಮ ಈ ಪಂಚರಾತ್ರ ಆಗಮದ ಸಾರವೇ ಭಗವದ್ಗೀತೆ ಯಾಕೆಂದ್ರೆ ಕಲಿಯುಗ ಕೃತಯುಗದಲ್ಲಿ ತ್ರೇತಾಯುಗದಲ್ಲಿ ದಾಪರ ಯುಗದಲ್ಲಿ ಭಗವಂತ ಇದನ್ನು ಹೇಳಿದ್ದಾನೆ ವೈಷ್ಣವರು ಯಾವ ರೀತಿಯಾಗಿ ಜೀವನವನ್ನು ನಡೆಸಬೇಕು ಭಗವಂತನ ಆರಾಧನೆ ಯಾವ ರೀತಿಯಾಗಿ ಪಾಂಚರಾತ್ರಿಕರು ಅಂದರೆ ಭಾಗವತರು ವೈಷ್ಣವರು ಹೇಗೆ ಮಾಡಬೇಕು ಇಡೀ ಸಮಗ್ರವಾದ ಭಾಗವತ ಧರ್ಮದ ಇತಿಹಾಸವನ್ನು ಹೇಳ್ತಕ್ಕಂಥದ್ದು ಪಂಚರಾತ್ರಾಗಮ ಇತಿಹಾಸ ಮೂರು ಒಂದು ಪಂಚರಾತ್ರಾಗಮ ಇನ್ನೊಂದು ರಾಮಾಯಣ ಮೂಲ ರಾಮಾಯಣ ಮತ್ತೊಂದು ಮಹಾಭಾರತ ಮೂಲ ರಾಮಾಯಣ ಮಹಾಭಾರತ ಮತ್ತು ಪಂಚರಾತ್ರ ಮೂಲ ರಾಮಾಯಣದು ರಾಮನ ಇತಿಹಾಸ ಭಾರತ ಪಾಂಡವರ ಇತಿಹಾಸ ಅದು ವ್ಯಕ್ತಿಯ ಒಂದು ಇತಿಹಾಸವನ್ನು ಹೇಳ್ತಕ್ಕಂಥದ್ದಾದರೆ ಭಾಗವತ ಧರ್ಮದ ಇತಿಹಾಸವನ್ನು ಹೇಳ್ತಕ್ಕಂಥದ್ದು ಪಂಚರಾತ್ರಾಗಮ ಇದನ್ನು ಮಾಡಿದ್ದು ಯಾರು ಸಮಗ್ರವಾದಂಥ ಭಾಗವತ ಧರ್ಮದ ಬಗ್ಗೆ ಬೆಳಕನ್ನು ಚೆಲ್ಲು ಆ ಯಾವ್ಯಾವ ಭಗವದ್ ರೂಪವನ್ನು ಆರಾಧನೆ ಮಾಡಬೇಕು ಅದರಲ್ಲಿ ವಿಶೇಷವಾಗಿ ಪಂಚರಾತ್ರಾಗಮದಲ್ಲಿ ಯಾಕೆಂದರೆ ಐದು ರೂಪಗಳ ಆ ಭಗವದ್ ರೂಪಗಳು ನಾರಾಯಣ ವಾಸುದೇವ ಸಂಕೃಷ್ಣ ಪ್ರದ್ಯುಮನ ಅನಿರುದ್ಧ ಆ ರೂಪಗಳ ಉಪಾಸನೆಯ ಮುಖವನ್ನ ಧರ್ಮದ ಮುಖವನ್ನ ಪರಿಚಯ ಮಾಡಿಕೊಡ್ತಕ್ಕಂತಹದ್ದು ಪಂಚರಾತ್ರ ಆಗಮ ಪಂಚರಾತ್ರ ಆಗಮ ಅಂತ ಪಂಚರಾತ್ರ ಅಂದ್ರೆ ಬಹಳ ಚೆನ್ನಾಗಿ ಹೇಳುವುದು ರಾತ್ರ ಅಂದ್ರೆ ನಾವು ತಪ್ಪಾಗಿ ಅರ್ಥ ರಾತ್ರಿ ಅಂದ್ರೆ ಏನು ರಾತ್ರಿ ನಮಗನಿಸ್ತಾ ಇದೆ ನಮಗೆ ರಾತ್ರಿ ಅಂತ ಯಾವುದು ತಿಳಿಸ್ತದೋ ಅದರ ಬಗ್ಗೆ ಎಚ್ಚರ ವಹಿಸ್ಬೇಕಂತ ಹೇಳುತ್ತೋ ಅದೇ ಪಂಚರಾತ್ರ ಆಗಮ ಪಂಚ ಅಂದ್ರೆ ಪಂಚಭೂತಗಳು ಅದು ನಮಗೆ ರಾತ್ರಿ ಇದ್ದಾಗ ಯಾಕೆಂದ್ರೆ ಪಂಚಭೂತಮಯವಾದ ಈ ದೇಹದ ಬಂಧನ ಇರುವಷ್ಟು ಕಾಲ ಮನುಷ್ಯ ಭಗವಂತನ ಬಗ್ಗೆ ರಾತ್ರಿಯಲ್ಲಿದ್ದ ಪಂಚಭೂತಗಳು ಅವನಿಗೆ ಬಂಧಕವಾಗಿ ಅದು ರಾತ್ರಿಯಂತೆ ದೇವರನ್ನು ಕಾಡಲಿಕ್ಕೆ ಪ್ರತಿಬಂಧಕವಾಗಿ ಇರುತ್ತೆ ಅಥವಾ ಪಂಚ ಅಂದರೆ ಯಾವುದು ಪಂಚ ಅಂದರೆ ಹೇಳ್ತಾ ಇಲ್ಲ ತಮಹ ಮೋಹ ಮಹಾಮೋಹ ತಾಮಿಶ್ರ ಅಂದ ತಾಮಿಶ್ರ ಅವಿದ್ಯೆಯ ಐದು ಪ್ರಭೇದ ಇದು ಪಂಚ ಇದು ರಾತ್ರಿ ಇದು ಭಗವಂತನ ಕಾಣಲಿಕ್ಕೆ ಪ್ರತಿಬಂಧಕವಾಗಿರುವಂತಹದ್ದು ಹಾಗಾಗಿ ಪಂಚ ಎಂಬುದು ಭೂತಗಳು ಪಂಚ ಅವಿದ್ಯಾ ಪರಗಳು ರಾತ್ರಿಯಂತೆ ಭಗವಂತನ ಕಾಣಲಿಕ್ಕೆ ಪ್ರತಿಬಂಧಕ ಅಂತ ಎಚ್ಚರಿಕೆಯನ್ನು ಯಾವುದು ಕೊಡುತ್ತೋ ಅದು ಪಂಚರಾತ್ರ ಇನ್ನೊಂದು ಪಂಚ ರಾತ್ರ ಅಂದ್ರೆ ವೃತ್ತಿಪ್ರದವಾದದ್ದು ಆನಂದಪ್ರದವಾದದ್ದು ಪಂಚರಾತ್ರಿಕರು ಯಾವ ಭಗವಂತನ ನಾರಾಯಣ ವಾಸುದೇವ ಸಂಕರ್ಷ್ಣ ಪ್ರದ್ಯುಮ್ಮನ ಅನಿರುದ್ಧ ರೂಪಗಳ ಉಪಾಸನೆಯನ್ನು ಮಾಡಿ ಆತನ ಕಥೆಯನ್ನು ಕೇಳಿ ಆತನ ಉಪಾಸನೆ ಮಾಡಿ ರತಿಯನ್ನು ಪಡಿತಾರೆ ಹೀಗೆ ಪಂಚರೂಪದ ಉಪಾಸಕರಿಗೆ ರತಿಪ್ರದವಾದ ರೂಪ ಆನಂದಪ್ರದವಾದ ರೂಪ ಯಾವುದು ಈ ಐದು ರೂಪಗಳು ಅದರ ಉಲ್ಲೇಖ ಪಂಚರಾತ್ರ ಆಗಮದಲ್ಲಿ ಇರುವುದರಿಂದಾಗಿ ಅದು ಪಂಚರಾತ್ರ ಹೀಗೆ ಅಂತ ಪಂಚರಾತ್ರದ ಸಾರ ಏನಿದೆ ಅದೇ ಭಗವದ್ಗೀತೆ ಹೇಳ್ತಾ ಇದ್ದಾರೆ ಪಂಚರಾತ್ರ ಆಗಮವನ್ನು ಬದ್ರೀನಾರಾಯಣ ಮಾಡಿದ್ದಾರೆ ಎಲ್ಲ ಆಗಮಕ್ಕಿಂತ ಸರ್ವಶ್ರೇಷ್ಠವಾದದ್ದು ಪಂಚರಾತ್ರ ಆಗಮ ಆದರೆ ಆ ಪಂಚರಾತ್ರ ಆಗಮ ಬಹಳ ಬೃಹತ್ತಾದದ್ದು ಈ ದಾಪರಯುಗದಲ್ಲಿ ಆಗಲಿ ಅಥವಾ ಕಲಿಯುಗದ ಮಂದಿ ಅಂಥ ಪಂಚರಾತ್ರಾಗಮ ಸಮಗ್ರವಾದದ್ದನ್ನು ತುಂಬಿಕೊಂಡು ತಲೆಯಲ್ಲಿ ತುಂಬಿಕೊಂಡು ಅದನ್ನು ಅದರಲ್ಲಿ ಹೇಳಿದ ಸಂದೇಶವನ್ನು ಜೀವನದಲ್ಲಿ ಅಳವಡಿಸುವುದು ಬಹಳ ಕಷ್ಟ ಉಂಟು ಕಾರಣ ಏನಂದರೆ ಅಷ್ಟು ಆಯುಷ್ಯ ಇಲ್ಲ ಬುದ್ಧಿ ಇಲ್ಲ ಶ್ರದ್ಧೆ ಕಡಿಮೆ ಅದಕ್ಕೆ ಆ ಬದ್ರೀನಾರಾಯಣ ರೂಪದಲ್ಲಿ ವಿಸ್ತೃತವಾದ ಪಂಚರಾತ್ರಾಗಮವನ್ನು ಸಾರಿದ ಆ ಭಗವಂತ ಜಾಪರಯುಗದಲ್ಲಿ ಅಥವಾ ಮುಂದೆ ಬರ್ತಕ್ಕಂಥ ಕೃತ ಕವಿಯುಧ ಜನರಿಗೆ ಅಷ್ಟನ್ನು ಬುದ್ಧಿಲಿ ಇಟ್ಕೊಳ್ಳಿಕ್ಕಾಗೋದಿಲ್ಲ ಅದನ್ನು ಅನುಷ್ಠಾನ ಮಾಡಲಿಕ್ಕೂ ಸಾಧ್ಯ ಇಲ್ಲ ಅಂತ ಹೇಳ್ಕೊಂಡು ಅವರ ಬುದ್ಧಿಗೆ ಎಟಕೋ ರೀತಿಯಲ್ಲಿ ಅರ್ಜುನನನ್ನು ಮಾಧ್ಯಮವಾಗಿಟ್ಕೊಂಡು ಅದೇ ಬದಲಿ ನಾರಾಯಣನೇ ಕೃಷ್ಣನಾಗಿ ಅವತರಿಸಿ ಅವರೇ ಅದರ ಸಂಕ್ಷಿಪ್ತ ರೂಪವನ್ನು ಭಗವದ್ಗೀತೆಯನ್ನು ನಮಗೆ ಕೊಟ್ಟಿದ್ದಾನೆ ವೇದಾರ್ಥ ಪೂರಕ ಜ್ಞೇಯಂ ಪಂಚರಾತ್ರ ಮಥಾಕಿಲಂ ತತ್ ಸಂಕೇತ ಗೀತೆಯವಚಿತ ವೇದಾರ್ಥ ಪೂರ್ವಕಂ ನಮಗೆ ವೇದದ ಅರ್ಥ ಸರಿಯಾಗಿ ನಿರ್ಣಯ ಆಗಬೇಕಾದ್ರೆ ಅದನ್ನು ಹೇಳ್ತಕ್ಕಂತಹದ್ದು ಈ ಪಂಚರಾತ್ರಾಗಮ ಕೆಲವರು ಹೇಳ್ತಾರೆ ಪಂಚರಾತ್ರಾಗಮದಲ್ಲಿ ಕೆಲವೊಂದು ಭಾಗ ಅವರು ಬ್ರಹ್ಮಸೂತ್ರದ ಕಾರವಾದ ವೇದವ್ಯಾಸರೇ ಖಂಡನೆ ಮಾಡಿದ್ದಾರೆ ಪಂಚರಾತ್ರಾಗಮ ಎಲ್ಲವುದು ಪ್ರಮಾಣವಲ್ಲ ಅಂತ ಹೇಳ್ತಕ್ಕಂಥವರಿದ್ದಾರೆ ಅದಕ್ಕೆ ಅಖಿಲ ಪಂಚರಾತ್ರ ಆಗಮದಲ್ಲಿ ಹೇಯವಾದ ಅಂಶ ತ್ಯಾಜ್ಯವಾದ ಅಂಶ ಯಾವುದೂ ಇಲ್ಲ ಎಲ್ಲವುದೂ ಸರಿ ಇದೆ ಯಾಕಂದ್ರೆ ಜೀವನಿಗೆ ಉತ್ಪತ್ತಿ ಹೇಳ್ತದೆ ಜೀವ ಉತ್ಪತ್ತಿ ಆಗುವುದಿಲ್ಲ ಜೀವನಿತ್ಯ ವಾಸುದೇವ ಸಂಕರ್ಷಣೋ ನಾಮ ಜೀವೋ ಜಾಯತೆ ಜೀವನಿಗೆಲ್ಲಿ ಉತ್ಪತ್ತಿ ಇದೆ ಜೀವ ಹುಟ್ಟುವುದಿಲ್ಲ ಜೀವ ಹುಟ್ಟುವುದಿಲ್ಲ ಆದ್ದರಿಂದ ಹುಟ್ಟದೆ ಅಂತ ಹೇಳಿದ್ರೆ ಅದು ಆ ಪ್ರಮಾಣ ಅಂತ ಹಾಗಾದರೆ ವೇದುವ ಪ್ರಮಾಣ ಆಗ್ಬೇಕಾಯಿತು ಯಥೋವಾಮಾನಿ ಭೂತಾನಿ ಜಾಯಂತೆ ಅಂತ ವೇವೇ ಹೇಳತ್ತೆ ಭೂತ ಜೀವನಿಗೆ ಉತ್ಪತ್ತಿ ಹೇಳ್ತದಂದ್ರೆ ಪಂಚರಾತ್ರ ಆಗಮ ಅಪ್ರಮಾಣ ಅಥವಾ ಆಗಲಿ ಹಾಗಾಗಿ ಅದು ಉತ್ಪತ್ತಿ ಹೇಳ್ತದಂದ್ರೆ ಅರ್ಥ ಏನು ಸ್ವರೂಪ ಉತ್ಪತ್ತಿ ಹೇಳಿದರೆ ಅಪ್ರಮಾಣ ದೇಹದ ಉತ್ಪತ್ತಿ ಹೇಳಿದರೆ ಅಪ್ರಮಾಣ ಯಾಕಾಗಬೇಕದು ಹೀಗೆ ಪಂಚರಾತ್ರ ಆಗಮವನ್ನು ಅಪ್ರಮಾಣ ಅಂತ ಹೇಳುವವರಿದ್ದಾರೆ ವೈಷ್ಣ ವೈಷ್ಣವ ದ್ವೇಷಿಗಳು ಆದರೆ ಎಲ್ಲ ಸಮಗ್ರವಾದ ಪಂಚರಾತ್ರಾಗಮ ಬದ್ರಿನಾರಾಯಣ ರೂಪದಿಂದ ಮಾಡಿದ್ದು ಆದರೆ ಅದೆಲ್ಲದನ್ನು ಜನತೆಗೆ ದಾಪರಿದ ಜನತೆಗೆ ಕಲಿವಿದ ಜನತೆಗೆ ಅದನ್ನು ಹೇಳಿ ಅದನ್ನು ಕಷ್ಟ ಆಗ್ತದೆ ತಲೆಯಲ್ಲಿ ತುಂಬಿಕೊಳ್ಳುವುದು ಅಂತ ಅದೇ ಭಗವಂತ ಬದ್ರಿ ನಾರಾಯಣನೇ ಕೃಷ್ಣನಾಗಿ ಅವತರಿಸಿ ನರನಾರಾಯಣಾತ್ಮಕರು ನರ ಯಾರು ಅರ್ಜುನ ಅಂದ್ರೆ ನರನಾದೇಶದ ನಾರಾಯಣನೇ ಕೃಷ್ಣನಾಗಿ ಅವತರಿಸಿದ್ದು ಅಂತ ಸ್ಪಷ್ಟವಾಗಿ ಭಾಗವತ ಹೇಳ್ತಾ ಇದೆ ಅದೇ ಕೃಷ್ಣನೇ ಅದರೇ ಬದರಿನಾರಾಯಣನೇ ತಾನೇ ತನ್ನ ಶಾಸ್ತ್ರದ ಸಾರವನ್ನ ನನಗೆ ಹೇಳಿ ಅಧ್ಯಮ ಮಾಧ್ಯಮದ ಮೂಲಕ ಪರಮ ಅನುಗ್ರಹ ಮಾಡಿದ್ದಾನೆ ಅಂದರೆ ಇಡೀ ವೈಷ್ಣವ ಜ್ಞಾನದ ತಂತ್ರಜ್ಞಾನದ ವಿಶ್ವರೂಪವನ್ನು ತೋರಿಸಿದ ಆ ಬದ್ರೀನಾರಾಯಣನೇ ಕೃಷ್ಣನಾಗಿ ಅವತರಿಸಿ ಸಮಗ್ರವಾಗಿರ್ತಕ್ಕಂತಹ ಪಂಚರಾತ್ರಾಗಮದ ಸಾರವನ್ನು ಸಂಕ್ಷಿಪ್ತ ಪಂಚರಾತ್ರ ಸಂಗ್ರಹ ಪಂಚರಾತ್ರ ಭಾಗವತ ಇದು ಪಂಚರಾತ್ರ ಸಂಗ್ರಹ ರೂಪವಾದದ್ದನ್ನು ಸಂಕ್ಷಿಪ್ತವಾಗಿ ಜಗತ್ತಿಗೆ ಭಗವದ್ಗೀತಾ ರೂಪದಲ್ಲಿ ಕೊಟ್ಟು ಪರಮ ಅನುಗ್ರಹವನ್ನ ಮಾಡಿದ್ದಾನೆ ಅಂತಹದ್ರಲ್ಲಿ ಅದನ್ನು ಕೃಷ್ಣ ಗೀತಾ ಅಂತ ಭಗವದ್ಗೀತೆಯನ್ನು ಕರೆದರು ಕೃಷ್ಣಗೀತ ಅಂದ್ರೆ ಇಲ್ಲಿ ಮೂರು ಕೃಷ್ಣರ ಪಾತ್ರ ಇದೆ ಮೂರು ಕೃಷ್ಣರ ಪಾತ್ರ ಇರುವುದರಿಂದಾಗಿ ಇದು ಕೃಷ್ಣ ಗೀತ ಕೃಷ್ಣ ಗೀತ ಅಂತ ಆಚಾರ್ಯ ಹೇಳ್ತಾರೆ ಮೂರು ಕೃಷ್ಣರ ಪಾತ್ರ ಏನು ಒಬ್ಬ ಯಾದವ ಕೃಷ್ಣ ಇನ್ನೊಬ್ಬ ಪಾಂಡವ ಕೃಷ್ಣ ಮತ್ತೊಬ್ಬ ವಾಸಿಷ್ಠ ಕೃಷ್ಣ ಮೂವರ ಹಸ್ತಕ್ಷೇಪ ಇದೆ ಯಾಕೆಂದ್ರೆ ಪಾಂಡವ ಕೃಷ್ಣ ಅಂದ್ರೆ ಅರ್ಜುನ ಅವನಿಗೆ ಗೊಂದಲ ಆಯ್ತು ಧರ್ಮದ ಬಗ್ಗೆ ಯುದ್ಧದ ಬಗ್ಗೆ ದೊಡ್ಡ ಗೊಂದಲ ಆಯಿತು ಅವನು ಏನ್ ಮಾಡಬೇಕಂದ್ರೆ ವಿಷಾದಕ್ಕೆ ಒಳಗಾದ ಆ ವಿಷಾದಕ್ಕೆಳಗಾಗಿ ಏನ್ ಮಾಡ್ಬೇಕಂತ ನನಗೆ ತೋಚುತ್ತಾ ಇದ್ದ ತೋಚ್ತಾ ಇಲ್ಲ ಶಾಧಿ ಮಾಂ ತ್ವಾಂ ಪ್ರಪನ್ನಂ ಯಾವುದು ಶ್ರೇಯಸ್ ಅಂತ ಧರ್ಮ ಮಾರ್ಗದ ನನ್ನ ನಡೆಸು ಅಂತ ನೀನೇ ನನಗೆ ಪ್ರೇರಣೆ ಕೊಡುವಂತ ಧಿಯೋ ಯೋನ ಪ್ರಚೋದಯ ಅಂತ ಭಗವಂತನಿಗೆ ಶರಣ ಹೊಂದಿದಾಗ ಭಗವಂತ ಅವನಿಗೆ ಸರಿಯಾದ ಉಪದೇಶವನ್ನು ಮಾಡಿ ಸನ್ಮಾರ್ಗದಲ್ಲಿ ಯುದ್ಧ ಮಾರ್ಗದಲ್ಲಿ ಧರ್ಮ ಮಾರ್ಗದಲ್ಲಿ ಅವನಿಗೆ ಪ್ರೇರಣೆ ಕೊಟ್ಟು ಉದ್ಧಾರ ಮಾಡ್ತಾನೆ ಹೀಗೆ ಧರ್ಮದ ಬಗ್ಗೆ ಗೊಂದಲ ವ್ಯಾಮೋಹ ಬಂಧು ವ್ಯಾಮೋಹದ ಒಂದು ಕಡೆ ಗೊಂದಲದಿಂದ ಧರ್ಮ ಸಂಮೂಢ ಚೇತಸ್ಕನಾಗಿ ಇದ್ದಾಗ ವಿಷಾದಗ್ರಸ್ತವಾದ ಆ ಮನಸ್ಸುಳ್ಳ ಅರ್ಜುನನಿಗೆ ಸಕಾಲದಲ್ಲಿ ಸರಿಯಾದ ಉಪದೇಶವನ್ನು ಮಾಡಿ ಅನುಗ್ರಹ ಹಾಗಾಗಿ ವಿಷಾದಗ್ರಸ್ತನಾಗಿ ಅರ್ಜುನ ಪ್ರಶ್ನೆ ಮಾಡಿದ್ದಕ್ಕೆ ಅವನು ಉತ್ತರ ಕೊಟ್ಟ ಅರ್ಜುನ ಪ್ರಶ್ನೆ ಮಾಡಿದ ಅರ್ಜುನ ಕೇಳಿದ ಅವನು ಕೃಷ್ಣ ಅರ್ಜುನ ಯಾಕೆ ಕೃಷ್ಣ ಅಂದ್ರೆ ಧನುರ್ವಿದ್ಯೆಯಲ್ಲಿ ತನ್ನ ಶಿಕ್ಷಣದ ಉತ್ಕರ್ಷವನ್ನು ಕೌಶಲ ಉತ್ಕರ್ಷವನ್ನು ತೋರಿಸಿದ್ದಾರೆ ಕಾಂಡವನ ದಹನ ಕಾಲದಲ್ಲಿ ಇಂದ್ರನಿಗೆ ಸಂಬಂಧಪಟ್ಟ ಕಾಂಡವನವನ್ನು ಇಂದ್ರದೇವರು ಅಗ್ನಿಸುಡಬಾರ್ದು ಅಂತ ಹೇಳ್ಕೊಂಡು ಧಾರಾಕಾರವಾಗಿ ಮಳೆ ಸುರಿಸಿದಾಗ ಸಮಗ್ರವಾದ ಕಾಂಡವನವನ್ನು ಶರಪಂದರದಲ್ಲಿ ಅದನ್ನು ಬಂಧನ ಮಾಡಿ ಆವರಣ ಮಾಡಿ ಪುಂಕಾನುಪುಂಕವಾಗಿ ಬಾಣ ಬಿಟ್ಟು ಒಂದು ತುಟ್ಟು ಕೂಡ ನೀರು ಮಳೆಯ ನೀರು ಕಾಂಡವರೆಗೂ ಬಿಡಾರ ಆ ರೀತಿಯಾಗಿ ಪುಂಖಾನುಬುಂಖವಾಗಿ ಬಾಣವನ್ನು ಬಿಡ್ತಾನೆ ಅಲ್ಲಿ ಅವನ ಶಿಕ್ಷಣದ ಆ ಧನುರ್ವಿದ್ಯೆಯ ಒಂದು ಉತ್ಕರ್ಷ ಆ ಪ್ರಾವೀಣ್ಯದ ಉತ್ಕರ್ಷವನ್ನ ಅಭ್ಯಾಸದ ಉತ್ಕರ್ಷವನ್ನ ಮನದಂಡು ಕೃಷ್ಣ ಅಂತ ಹೆಸರನ್ನ ಬ್ರಹ್ಮದೇವರು ರುದ್ರದೇವರ ಜೊತೆಗೆ ಬಂದು ಕಾಂಡವವನ್ನು ದಹನಕಾರದಲ್ಲಿ ಇಟ್ಟರಂತೆ ಹೀಗೆ ಧನುರ್ವಿದ್ಯೆಯಲ್ಲಿ ಶಿಕ್ಷಣದ ಕೌಶಲವನ್ನ ಆ ಉತ್ಕರ್ಷದ ಉತ್ಕರ್ಷವನ್ನ ಕೃಷ್ಣ ಅಂದ್ರೆ ಉತ್ಕೃಷ್ಟ ಅಂತ ಅರ್ಥ ಧನುರ್ವಿದ್ಯೆಯಲ್ಲಿ ಆ ಶಿಕ್ಷಣದ ಉತ್ಕರ್ಷವನ್ನ ಕೌಶಲದ ಉತ್ಕೃಷ್ಟವಾದ ಕೌಶಲವನ್ನ ಅಲ್ಲಿ ತೋರಿಸಿದ್ದಾನೆ ಆದ್ರಿಂದಾಗಿ ಕೃಷ್ಣ ಅಂತ ಹೆಸರು ಅರ್ಜುನನಿಗೆ ಅಂತ ಪಾಂಡವ ಕೃಷ್ಣನಿಗೆ ಯಾದವ ಕೃಷ್ಣ ಉಪದೇಶ ಮಾಡಿದ ಈ ಪಾಂಡವ ಕೃಷ್ಣ ಕೇಳಿದ್ದು ಯಾದವ ಕೃಷ್ಣ ಹೇಳಿದ್ದು ಇವರಿಬ್ಬರ ಪಾಂಡವ ಕೃಷ್ಣ ಯಾದವ ಕೃಷ್ಣರ ಈ ಸಂವಾದ ರೂಪವಾದಂತಹ ಈ ಭಗವದ್ಗೀತೆಯನ್ನ ಮಹಾಭಾರತದಲ್ಲಿ ಸಂಕಲನ ಮಾಡಿದವನು ವಾಸಿಸ್ಠ ಕೃಷ್ಣ ಹಾಗಾಗಿ ಮೂರು ಕೃಷ್ಣರ ಸಂಬಂಧ ಇದೆ ಆದ್ರಿಂದಾಗಿ ಇದು ಕೃಷ್ಣ ಗೀತ ಎಲ್ಲದಕ್ಕಿಂತ ಅದೊಂದು ಅರ್ಥ ಇಷ್ಟು ಕೃ ಮತ್ತೆ ಭಗವದ್ಗೀತೆಗೆ ವ್ಯಾಖ್ಯಾನ ಟಿಪ್ಪಣಿ ಬರೆದಷ್ಟು ವ್ಯಾಖ್ಯಾನಕಾರರು ಬೇರೆ ಯಾವ ಗ್ರಂಥದಕ್ಕೂ ಇಲ್ಲ ಭಗವದ್ಗೀತೆಗೆ ಎಲ್ಲರೂ ಕೂಡ ಮಾರು ಹೋಗಿ ಅಬದ್ಧ ಆದರೂ ಸುಬದ್ಧ ಆಗಲಿ ವ್ಯಾಖ್ಯಾನ ಮಾಡಿದ್ದಾರೆ ಭಗವದ್ಗೀತೆ ಎಲ್ಲರನ್ನೂ ಆಕರ್ಷಣೆ ಮಾಡಿದೆ ಬರಿಬೇಕು ಇದಕ್ಕೊಂದು ಗೀಚ್ಬೇಕು ವ್ಯಾಖ್ಯಾನ ಮಾಡಬೇಕು ಒಂದು ಅರ್ಥ ಅಂತ ಎಲ್ಲರ ಮನಸ್ಸನ್ನು ಕೂಡ ಸೂರ್ಯಗೊಂಡ ಗೀತೆ ಅಂದ್ರೆ ಅದು ಭಗವದ್ಗೀತೆ ಅದಕ್ಕೆ ಅದು ಕೃಷ್ಣ ಆಕರ್ಷಕವಾದ ಗೀತೆ ಅದರಿಂದ ಕೃಷ್ಣ ಗೀತ ಮತ್ತೆ ಕೃಷ್ಣ ಗೀತ ಕೃಷ್ಣ ಅಂದ್ರೆ ಉತ್ಕೃಷ್ಟ ಗೀತೆಯಲ್ಲಿ ಉತ್ಕೃಷ್ಟವಾದದ್ದು ಶಾಸ್ತ್ರದಲ್ಲಿ ಉತ್ಕೃಷ್ಟವಾದ ಗೀತೆ ಅದರಿಂದಾಗಿ ಕೃಷ್ಣ ಗೀತ ಅರ್ಜುನನನ್ನ ಧರ್ಮ ಮಾರ್ಗದಲ್ಲಿ ಸೆಳೆದಂತಹ ಗೀತೆ ಯುದ್ಧ ಮಾಡಲಾರೆ ಅಂತ ಯುದ್ಧ ಮಾರ್ಗದಿಂದ ದೂರ ಇದ್ದವನನ್ನ ಮತ್ತೆ ಯುದ್ಧ ರಂಗಕ್ಕೆ ಅವನನ್ನು ಸೆಳೆದದ್ದು ಕೃಷ್ಣ ಗೀತ ಹಾಗಾದರೆ ಅರ್ಜುನನ ಮನಸ್ಸನ್ನು ಕೂಡ ಧರ್ಮದ ಮಾರ್ಗದತ್ತ ಯುದ್ಧ ಮಾರ್ಗದತ್ತ ಸೆಳದ ಗೀತೆ ಆ ಮ್ಯಾಗ್ನೆಟ್ ಪರ್ವತ್ ಪರ್ವತ್ ಎನ್ನು ಪವರ್ ಅದಕ್ಕಿದೆ ಆದ್ರಿಂದಾಗಿ ಅದು ಕೃಷ್ಣ ಗೀತ ಅದರಲ್ಲಿ ಆಚಾರ್ಯರು ಎರಡು ಭಾಷ್ಯ ಮತ್ತು ತಾತ್ಪರ್ಯವನ್ನು ಬರೆದು ಗೀತೆಗೆ ಬಹರ್ಥ ಇದೆ ಎಂಬುದನ್ನು ನಮಗೆ ತಿಳಿಸಿದ್ದಾರೆ ಭಾಗವತ ಅದ ಗೀತಾ ತಾತ್ಪರ್ಯ ಗೀತಾ ಭಾಷ್ಯದಲ್ಲಿ ಹೇಳಿದ ಟಿಪ್ಪಣ್ಯಾದಿಗಳು ಟೀಕೆಯಲ್ಲಿ ಟಿಪ್ಪಣಿಯಲ್ಲಿ ಒಳಗೊಂಡಿರ್ತಕ್ಕಂತಹ ಸಮಗ್ರವಾದ ಭಗವದ್ಗೀತಾ ಅದು ಭಾಷ್ಯ ಟೀಕೆ ಎಲ್ಲಿ ಒಳಗೊಂಡ ಸಾರಾಂಶವನ್ನ ಸೆರೆಹಿಡಿದು ನಮಗೆ ಗೀತಾ ವಿವೃತ್ತಿ ಎಂಬ ಗ್ರಂಥವನ್ನು ಕೊಟ್ಟವರು ರಾಯರು ಬರವ ಉಪಕಾರ ಮಾಡಿದ್ದಾರೆ ಹೀಗೆ ಭಾಷ್ಯದಲ್ಲಿ ಹೇಳಿದ್ದು ಗೀತಾ ತಾತ್ಪರ್ಯ ಹೇಳಿದ ಅರ್ಥವನ್ನು ಸಂಗ್ರಹ ಮಾಡಿ ನಮ್ಮ ಬುದ್ಧಿಗೆ ಎಟಕುವ ರೀತಿಯಲ್ಲಿ ಅದನ್ನು ವಿವರಣೆ ಮಾಡಿದವರು ಮಹಾನುಭಾವರಾದ ರಾಘವೇಂದ್ರ ಸ್ವಾಮಿಗಳವರು ಅದು ಗೀತಾ ವಿವೃತಿ ಅಂತ ಬಹಳ ಪ್ರಸಿದ್ಧವಾಗಿದೆ ಇಂಥ ಭಗವದ್ಗೀತೆಯನ್ನ ಭಗವಂತ ವೇದವನ್ನು ವೇದದಲ್ಲಿ ಅಧಿಕಾರ ಇದ್ದ ಯೋಗ್ಯರಾದ ಸ್ತ್ರೀ ಶೂದ್ರರು ಬ್ರಾಹ್ಮಣ ಜಾತಿಯಲ್ಲಿ ಹುಟ್ಟಿದ್ರೂ ಬ್ರಾಹ್ಮಣ ಕರ್ಮವನ್ನು ಮಾಡದೆ ಇದ್ದವರು ಅಂತಹ ಬ್ರಹ್ಮಬಂಧುಗಳು ಇವರೆಲ್ಲವರಿಗೂ ಕೂಡ ಅವರು ಯೋಗ್ಯರು ಅವರಿಗೆ ಧರ್ಮ ಏನು ಭಗವಂತ ಏನು ಅದರ ಅರ್ಥ ಆಗಿ ಅವರು ಮೋಕ್ಷ ಸಾಧನ ಮಾಡಿಕೊಳ್ಬೇಕು ಎಂಬ ಕೃಪೆಯಿಂದ ಭಗವಾನ್ ವೇದವ್ಯಾಸರು ಹದಿನೆಂಟು ಪರ್ವವನ್ನು ಒಳಗೊಂಡ ಮಹಾಭಾರತವನ್ನು ರಚನೆ ಮಾಡಿ ಅದರಲ್ಲಿ ಅರ್ಜುನ ಮತ್ತು ಕೃಷ್ಣನ ಸಂವಾದ ರೂಪವಾದ ಮಹಾಭಾರತ ಎಂಬುದೇ ಒಂದು ಪಾರಿಜಾತ ಇದ್ದ ಹಾಗೆ ಅದಕ್ಕೆ ಅದರ ಆ ಪಾರಿಜಾತ ಪುಷ್ಪದ ಒಂದು ಮಕರಂದ ಅಂದರೆ ಅದು ಭಗವದ್ಗೀತೆ ಅದನ್ನ ಅಂತಹ ಅದನ್ನು ಸಂಕಲನೆ ಭಗವಾನ್ ವೇದವ್ಯಾಸರು ಭೀಷ್ಮ ಪರ್ವದಲ್ಲಿ ಮಾಡಿ ಪರಮ ಉಪಕಾರ ಮಾಡಿದ್ದಾರೆ ಅದರಲ್ಲಿ ಹನ್ ಅಧ್ಯಾಯಗಳಿದೆ ಮೊದಲನೇ ಅಧ್ಯಾಯ ನಿಮಗೆಲ್ಲರಿಗೂ ತಿಳಿದಂತೆ ಭಗವಂತ ಅರ್ಜುನನಿಗೆ ಉಪದೇಶ ಮಾಡಲಿಕ್ಕೆ ಹಿನ್ನೆಲೆ ಏನು ಅವನ ಗೊಂದಲ ವಿಷಾದವನ್ನು ವರ್ಣಿಸುವಂತಹ ಆ ಉಪದೇಶಕ್ಕೆ ಹಿನ್ನೆಲೆ ಏನು ಎಂಬುದನ್ನು ತಿಳಿಸ್ತಕ್ಕಂಥದ್ದು ಮೊದಲನೇ ಅಧ್ಯಾಯಕ್ಕೆ ಮತ್ತೆ ಎರಡನೇ ಅಧ್ಯಾಯದಲ್ಲಿ ಕೆಲವೊಂದು ಭಾಗಗಳು ಉಳುಕಿದ ಮತ್ತು ಆರು ಅಧ್ಯಾಯದ ತನಕ ಆ ಎರಡನೇ ಅಧ್ಯಾಯದಿಂದ ಶುರು ಮಾಡಿದರೆ ಆರು ಅಧ್ಯಾಯ ತನಕ ಭಗವಂತ ಹೇಳ್ತಕ್ಕಂತಹದ್ದು ಏನು ಅಂದರೆ ನಾವು ಜ್ಞಾನವನ್ನು ಸಂಪಾದನೆ ಮಾಡಲಿಕ್ಕೆ ಏನು ಉಪಾಯ ಸಾಧನ ಏನು ಜ್ಞಾನಕ್ಕೆ ಸಾಧನ ಯಾವುದು ಅದು ನಿಮಗೆ ಗೊತ್ತುಂಟು ಜ್ಞಾನಕ್ಕೆ ಸಾಧನ ಜ್ಞಾನ ನಮಗೆ ಸಂಪಾದನೆ ಮಾಡಬೇಕಾದ್ರೆ ಅಪರೋಕ್ಷ ಜ್ಞಾನ ಸಂಪಾದನೆ ಮಾಡಲಿಕ್ಕೆ ಸತ್ಕರ್ಮವನ್ನು ಅನುಷ್ಠಾನ ಮಾಡಬೇಕು ಕರ್ಮದ ಬಗ್ಗೆ ಧ್ಯಾನ ಯೋಗದ ಬಗ್ಗೆ ಎಲ್ಲ ಬೆಳಕಂತಕ್ಕಂತಹದ್ದು ಆರ್ನೂ ಅಧ್ಯಾಯ ತನಕ ಅದಾದ ಬಳಿಕ ಜ್ಞಾನದ ಸ್ವರೂಪವನ್ನ ಜ್ಞಾತವ್ಯವಾದ ಭಗವತ್ ಸ್ವರೂಪವನ್ನು ವರ್ಣಿಸುವಂತಹದ್ದು ಮತ್ತೆ ಹನ್ನೆರಡು ಆರು ಅಧ್ಯಾಯಗಳು ಮತ್ತೆ ಆರು ಅಧ್ಯಾಯಗಳು ಜ್ಞಾನ ಸಾಧನ ಮತ್ತು ಜ್ಞಾನ ಸ್ವರೂಪವನ್ನು ಏನು ಹೇಳಿದ್ದಾರೆ ಸಂಕ್ಷಿಪ್ತವಾಗಿ ಹೇಳಿದ್ದನ್ನ ಮತ್ತೆ ಅದನ್ನು ವಿಸ್ತಾರ ಮಾಡುವಂತಹದ್ದು ಮತ್ತೆ ಹನ್ನೆ ಅಧ್ಯಾಯದಿಂದ ಹದಿನೆಂಟು ಅಧ್ಯಾಯದವರೆಗೆ ಇದೆ ಇದರ ಸಾರಾಂಶವನ್ನು ಜ್ಞಾನಿಗಳಾಗಿರ್ತಕ್ಕಂತಹ ರಾಘವೇಂದ್ರ ಸ್ವಾಮಿಗಳವರು ಹೇಳಿದ್ದಾರೆ ಅದರಲ್ಲಿ ಮೊದಲನೆಯ ಅಧ್ಯಾಯ ಅದು ವಿಷಾದ ವಿಷಾದ ಯೋಗ ಅರ್ಜುನನಿಗೆ ವಿಷಾದ ಬಂತು ಅಂತ ಅರ್ಜುನಿಗೆ ವಿಷಾದ ಇಲ್ಲದೆ ಭಗವದ್ಗೀತೆ ಉಪದೇಶ ಮಾಡಲಿಕ್ಕೆ ಅವಕಾಶವೇ ಇರಲಿಲ್ಲ ಅಂದರೆ ಅರ್ಜುನನ ವಿಷಾದದಿಂದ ಅರ್ಜುನನನ್ನ ಅರ್ಜುನ ಮಹಾಭಾರತ ಯುದ್ಧದಲ್ಲಿ ಹೀರೋ ಅಂತ ಅವನು ಹೀರೋ ಅಂತ ಮಾಡ್ತಾರೆ ಹೆಚ್ಚು ಅವನು ಇದು ಮಾಡಿದ್ದು ಅಂತ ಆದರೆ ಅರ್ಜುನನಲ್ಲಿ ದೊಡ್ಡ ದೌರ್ಬಲ್ಯವೂ ಇದೆ ಅವನು ವಿಷಾದಗ್ರಸ್ತನಾಗಿದ್ದಾನೆ ಕಿಂಕರ್ತವ್ಯ ಮೂಡನಾದ ಅವನಿಗೂ ಕರ್ತವ್ಯದ ಬಗ್ಗೆ ಗೊಂದಲ ಆಯಿತು ಅವನಿಗೂ ಅಜ್ಞಾನದಿಂದ ಅವನು ಒಳಗಾದ ಹಾಗಾಗಿ ಭಗವದ್ಗೀತೆ ಉಪದೇಶ ಕೊಟ್ಟ ನಂತರ ಸರಿಯಾದ ಮಾರ್ಗಕ್ಕೆ ಬಂದ ಅರ್ಜುನನ ದೌರ್ಬಲ್ಯ ವಿಷಾದ ದೋಷಗಳನ್ನು ಎತ್ತಿ ಹಿಡಿದು ಭೀಮಸೇನ ಅಸರಿಂದ ದೂರನಾಗಿದ್ದಾನೆ ಹಾಗಾಗಿ ಭೀಮನ ಜೀವೋತ್ತ ಮತ್ತವನ್ನ ಭೀಮನ ಸಾಧಕೋತ್ತ ಹೈಲೈಟ್ ಮಾಡಲಿಕ್ಕೋಸ್ಕರವೇ ಅರ್ಜುನನ ವಿಷಾದವನ್ನ ಮೊದಲನೇ ಅಧ್ಯಾಯ ಭಗವದ್ಗೀತೆ ಹೇಳ್ತಾ ಇದೆ ಅಂದ್ರೆ ಅರ್ಥ ಏನು ಅಂದರೆ ದೇವೇಂದ್ರನ ಅರ್ಜುನನಿಗೂ ಪ್ರಾರಬ್ಧ ಕರ್ಮ ಭಗವಜ್ಞಾನ ತಿರೋಹಿತವಾದಾಗ ಭಗವದಿಚ್ಛೆಯಿಂದಲೇ ಸ್ವಲ್ಪ ವ್ಯಾಮೋಹ ಬಂದದ್ದು ಹೌದು ಹಾಗೆ ಗೊಂದಲಕ್ಕೆ ಒಳಗಾದ ಭಗವಂತ ಮತ್ತೆ ಅವನಿಗೆ ಸರಿಯಾದ ಮಾರ್ಗದರ್ಶನ ಮಾಡಿ ಅವನನ್ನು ಉದ್ಧಾರ ಮಾಡ್ತಾನೆ ಇದರಿಂದ ಅರ್ಥ ಏನಾಯಿತು ಅಂದ್ರೆ ನಾವೆಲ್ಲರೂ ತೀರ್ಕೊಳ್ಬೇಕಾದದ್ದು ದೇವರ ಅನುಗ್ರಹ ಇಲ್ಲ ಅಂದ್ರೆ ಮುಷ್ಯಂತಿ ಎಂಸೂರಯ ಇಂದ್ರದೇವರ ಸಾಮಾನ್ಯರು ಬಹಳ ದೊಡ್ಡ ಜ್ಞಾನಿಗಳು ಅಂತ ಸ್ರೋತ್ ಅವರು ದೇವೇಂದ್ರರು ದೊಡ್ಡ ಪದವಿರುವವರು ಅಂಥವರಿಗೂ ಕೂಡ ಏನಾಯ್ತು ಅವರ ಅವತಾರ ಭೂತರಿಗೆ ಮೋಹ ಉಂಟಾಯಿತು ಆ ಮೋಹವನ್ನು ಮತ್ತೆ ದೂರ ಮಾಡಿದ್ದು ದೇವರೇ ಹಾಗಾಗಿ ಕವಯೋಭಿ ಮುಷ್ಯಂತಿ ಜ್ಞಾನಿಗಳೂ ಮೋಹಕ್ಕೆ ಒಳಗಾಗ್ತಾರೆ ದೇವರ ಅನುಗ್ರಹ ಇಲ್ಲಾಂದ್ರೆ ಹಾಗಾಗಿ ಜ್ಞಾನಿಗಳಿಗೂ ಬುದ್ಧಿ ಪ್ರಚೋದನೆ ಮಾಡಿ ಏನು ಮಾಡಬೇಕು ಏನು ಮಾಡಬಾರ್ದು ಎಂಬ ಕರ್ತವ್ಯದ ನಿರ್ಣಯಾತ್ಮಕ ಕಾರ್ಯಕಾರ್ಯ ನಿರ್ಣಯಾತ್ಮಕವಾದ ಬುದ್ಧಿಯನ್ನು ಪ್ರಚೋದನೆ ಮಾಡುವ ಧಿಯೋಯೋನ ಪ್ರಚೋದಯ ತಾರು ಕೃಷ್ಣನೇ ಅದರಲ್ಲಿ ಸಂಶಯ ಪಡ್ಬಿಡಿ ಅದರಿಂದ ಗಾಯತ್ರಿ ಮಂತ್ರದ ಅರ್ಥ ಅವನೇ ಅಲ್ಲಿ ಒಂದು ವಿಚಾರ ಹೇಳ್ತಾ ಇದ್ದಾರೆ ಮೊದಲನೇದರಲ್ಲಿ ಇದರ ಕಥೆ ಇದೆ ಇದರಲ್ಲಿ ಏನಂದ್ರೆ ನಮಗೆ ಪ್ರತಿ ಒಂದು ಅಧ್ಯಾಯದ ಶ್ರವಣ ಪಠನಕ್ಕೆ ಫಲವನ್ನು ಹೇಳಿದ್ದಾರೆ ಫಲಶೃಷ್ಟಿ ಪದ್ಮಪುರಾಣದಲ್ಲಿ ಅದು ಇದೆ ಈ ಕಥೆಯನ್ನು ಪರಿಶೀಲನೆ ಮಾಡಿದಾಗ ಒಂದು ವಿಚಾರ ನಮಗೆ ಗೊತ್ತಾಗ್ತದೆ ನಾವು ಯಾವುದೋ ಕೆಟ್ಟ ಕರ್ಮವಶಾತ್ ಕರ್ಮ ಬಂಧನಕ್ಕೆ ಚಿಕ್ಕಿ ನೀಚ ಯೋನೆಯಲ್ಲಿ ಒದ್ದಾಡ್ತಾ ಇದ್ರೆ ನಮಗೆ ಅಂತ ಒಂದು ಕರ್ಮ ಬಂಧನದಿಂದ ಬಿಡುಗಡೆ ಮಾಡಿ ನಮಗೆ ಮುಂದೆ ಒಳ್ಳೆ ಜನ್ಮ ಕೊಟ್ಟು ಸಾಧನ ಪಥದಲ್ಲಿ ಪ್ರತಿಬಂಧಕವಾಗಿ ಏನು ಕರ್ಮಬಂಧನ ಇರುತ್ತೆ ಅದರಿಂದ ನಮ್ಮನ್ನು ದೂರ ಮಾಡಿ ಬಿಡಿಸಿ ಸತ್ ಪಥದಲ್ಲಿ ಸಾಗುವಂತೆ ಮಾಡ್ತದೆ ಭಗವದ್ಗೀತಾ ಶ್ರವಣ ಪಠನ ಶ್ರವಣ ಮತ್ತೆ ನೀವು ಅದರ ಅರ್ಥಜ್ಞಾನ ತಿಳ್ಕೊಂಡು ಮಾಡಿದ್ರೆ ಮೋಕ್ಷ ನಾವು ಮೋಕ್ಷ ಮಾರ್ಗದಲ್ಲಿ ಸಾಗಲಿಕ್ಕೆ ನಮ್ಮ ಕರ್ಮ ಬಂಧನ ನಮ್ಮನ್ನು ಬಿಡೋಲ್ಲ ಆ ಕರ್ಮ ಬಂಧನದಿಂದ ಬಿಡುಗಡೆ ಆಗಬೇಕಾದ್ರೆ ಭಗವದ್ಗೀತಾ ಪಠನ ಶ್ರವಣ ಅನ್ನೋದಿಲ್ಲ ಅವಶ್ಯಕ ಪಠನ ಮಾಡಿದರೆ ಸಾಕು ಶ್ರವಣ ಮಾಡಿದರೆ ಸಾಕು ಅದರಿಂದ ಕರ್ಮ ಬಂಧನದಿಂದ ಮುಕ್ತಿ ಆಗ್ತದೆ ಒಳ್ಳೆ ಶರೀರ ಬರುತ್ತೆ ಸಾಧನ ಶರೀರ ಅದನ್ನ ನಂತರ ನಾವು ಒಳ್ಳೆ ಅರ್ಥಜ್ಞಾನವನ್ನು ಅಧ್ಯಯನ ಮಾಡಿ ಜೀವನದಲ್ಲಿ ಅದರ ಸಂದೇಶವನ್ನು ನಾವು ಅಳವಡಿಸಿಕೊಂಡ್ರೆ ಜ್ಞಾನಭಕ್ತಿಯಾದಿಗಳು ಬಂದು ಮೋಕ್ಷವೂ ಆಗುತ್ತೆ ಮೋಕ್ಷ ಆಗಬೇಕಾದ್ರೆ ಜ್ಞಾನ ಸಂಪಾದನೆ ಮಾಡಬೇಕು ಸಾಧನ ಪಥದಲ್ಲಿ ಸಾಗುವವರಿಗೆ ಕರ್ಮಬಂಧನವು ಬಿಡುವುದಿಲ್ಲ ಅದು ತಂದೆ ಕೊಡುತ್ತೆ ಆ ಕರ್ಮ ಬಂಧನ ಬಿಡಿಸಬೇಕಾದ್ರೆ ಭಗವದ್ಗೀತಾ ಪಠನ ಶ್ರವಣಾದಿಗಳು ಅವಶ್ಯಕ ಅದಕ್ಕೋಸ್ಕರವೇ ಪ್ರಾರಬ್ಧ ಕರ್ಮವನ್ನು ಭೋಜನ ಮಾಡ್ತಾ ಇದ್ದಾನೆ ಅಂಥವನು ಮುಕ್ತಿಯಾಗಬೇಕಾದ್ರೆ ಏನಾಗಬೇಕು ದೇವರೇ ಅಂತ ಕೇಳ್ತಾಳೆ ಧರಣಿ ದೇವಿ ಭೂದೇವಿ ವರಹರುಸಿ ಪರಮಾತ್ಮನತ್ರ ಆಗ ಪರಮಾತ್ಮ ಹೇಳ್ತಕ್ಕಂಥದ್ದು ಪ್ರಾರಬ್ಧ ಕರ್ಮ ಅಂದ್ರೆ ಇದು ಅವನ ಕರ್ಮ ಬಂಧನ ಆದ್ರೂ ಬಿಡುಗಡೆ ಆಗ್ಬೇಕಾದ್ರೆ ಗೀತಾಭ್ಯಾಸ ಮಾಡಿದ್ರೆ ಹೋಗುತ್ತೆ ಅಂತ ಹಾಗೆ ಅದೇ ಮಾತಿಗೆ ಪೂರಕವಾಗಿರುವಂತಹದ್ದು ಕಥೆಗಳು ಅದು ಹದಿನೆಂಟು ಪರ್ವಕ್ಕೂ ಕೂಡ ಅದು ಹದಿನೆಂಟು ಅಧ್ಯಾಯ ಕೂಡ ಅಧ್ಯಾಯದ ಪಠನ ಶ್ರವಣದ ಮಹಾತ್ಮ್ಯನ ಹೇಳ್ತಕ್ಕಂತಹ ಕಥೆ ಇದೆ ಅದರಲ್ಲಿ ಮೊದಲನೇ ವಿಷಾದ ಯೋಗ ಈ ಅಧ್ಯಾಯದ ಪಠನದ ಅಥವಾ ಶ್ರವಣದ ಮಹತ್ವ ಏನು ಅಂತ ತಿಳಿಸತಕ್ಕಂತಹ ಕತೆ ಪದ್ಮ ಪುರಾಣದಲ್ಲಿ ಇದೆ ಒಬ್ಬ ಸುಶರ್ಮ ಎಂಬ ಬ್ರಾಹ್ಮಣ ಅವನ ಕುಲ ಯಾವಾಗಲೂ ಕೆಟ್ಟ ಕರ್ಮವನ್ನೇ ಮಾಡತಕ್ಕ ಕುಲ ಆ ಕುಲದಲ್ಲಿ ಹುಟ್ಟಿದ ಸುಶರ್ಮನೂ ಕೂಡ ಹೆಸರೇನೋ ಸುಶರ್ಮ ಆದ್ರೆ ಕೆಟ್ಟ ಕೆಲಸ ಮಾಡ್ತಾ ಇದ್ದ ಬೇಸಾಯ ಮಾಡ್ತಾ ಇದ್ದ ಮದ್ಯಪಾನ ಮಾಡ್ತಾ ಇದ್ದ ಮಾಂಸ ತಿಂತಾ ಇದ್ದ ಹೀಗೆ ಬ್ರಾಹ್ಮಣ ಧರ್ಮದಿಂದ ಚ್ಯುತನಾಗಿ ಇದ್ದ ಅವನು ಮಾಡಿದ ಪಾಪದ ಫಲವಾಗಿ ಒಂದು ದಿವಸ ಅವನು ಸತ್ತಂತ ನರಕಕ್ಕೆ ಹೋಗ್ತಾ ನರಕದಲ್ಲಿ ಪಾಪದ ಫಲವನ್ನು ಸ್ವಲ್ಪ ನರಕದ ಆ ಪಾಪದ ಶೇಷವನ್ನು ಹೊತ್ಕೊಂಡು ಬಂದು ಇಲ್ಲಿ ಎತ್ತಾಗಿ ಒಬ್ಬ ಆ ಎತ್ತನ್ನು ಕಳ್ ಕೊಂಡುಕೊಳ್ತಾನೆ ಬೇಕಾದಾಗೆ ಆ ಎತ್ತಿನ ಮೂಲಕ ಒಬ್ಬ ಹೆಡವ ಏನ್ ಮಾಡ್ತಾ ಇದ್ದಾನೆ ಅವನು ಅವನಿಂದ ದುಡಿಸ್ಕೊಳ್ತಾ ಇರ್ತಾನೆ ಒಂದು ದಿವಸ ಏನಾಯ್ತು ಆ ಎತ್ತಿಗೆ ಹೊರಲಾರದಷ್ಟು ಭಾರವನ್ನು ಹೊರಿಸಿದ್ದಾನೆ ಅದನ್ನು ಬಹಳ ಬಲಾತ್ಕಾರ ಮಾಡ್ತಾ ಇದ್ದಾನೆ ಭೇಟಿ ಕೊಟ್ಟು ಹೋಗುವಂತ ಅದು ತಾಳಲಾರದೆ ಬಿದ್ದು ವಿಲಿ ವಿಲಿ ಒದ್ದಾರ್ದು ಅದಕ್ಕೆ ಪ್ರಾಣ ತಕ್ಕ ಇಲ್ಲ ಬಾಯಲು ನರ ಬರ್ತಾ ಇದೆ ವಿಲಿವಿಲು ಒದ್ದು ಹೋಗ್ತಾ ಇಲ್ಲ ತುಂಬ ಅಥವಾ ಪ್ರಾಣವಾದರೂ ಸರಿ ಇತ್ತ ಇದು ಅದು ಚಾಚರಿಸಿಕೊಂಡ್ರೂ ಸರಿ ಇಲ್ಲ ಇದು ಶುಂಕು ಸ್ಥಿತಿ ಅದನ್ನು ನೋಡಿ ಅಯ್ಯೋ ಇತ್ತು ಬೇಗ ಸತ್ತರೇ ಒಳ್ಳೆದು ಇದು ಒದ್ದಾಡೋದು ನೋಡ್ಲಿಕ್ಕಾಗೋದಿಲ್ಲ ಅಂತ ಎಲ್ಲರೂ ಬಂದು ತಮ್ಮ ತಮ್ಮ ಪುಣ್ಯವನ್ನು ಧಾರ ಎರೆದ್ರಂತೆ ಆದರೆ ಏನೂ ಪ್ರಾಣ ಹೋಗಲಿಲ್ಲ ಅದಕ್ಕೆ ಮತ್ತೆ ಬಿಲಿ ಬಿಲಿ ಒದ್ದಾಡ್ತು ಆಗ ಕೊನೆಗೆ ಒಬ್ಬಳು ವೇಷ್ಯಾಸ್ತ್ರೀ ಬಂದು ತನ್ನ ಪುಣ್ಯವನ್ನು ಧಾರ ಆವಾಗ ಅದಕ್ಕೆ ಪ್ರಾಣ ಹೋಯ್ತಂತೆ ಪ್ರಾಣ ಹೋದ ನಂತರ ಆ ಎತ್ತು ಕೊನೆಗೆ ಎತ್ತಾಗಿ ಹುಟ್ಟಿದ ಬ್ರಾಹ್ಮಣ ಎತ್ತಾಗಿ ಹುಟ್ಟಿದ ಪ್ರಾಣ ಹೋದ ನಂತರ ಮತ್ತೆ ಅವನು ಹುಟ್ಟಿದ್ದ ಒಳ್ಳೆ ಶ್ರೋತ್ರಿಯರ ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದ ಪೂರ್ವ ಜನ್ಮದಲ್ಲಿ ತಾನು ಎತ್ತಾಗಿರುವಾಗ ಏನು ನಡೆಯಿತು ಒಬ್ಬ ವೇಷ್ಯಾಸ್ತ್ರಿ ಬಂದು ಪುಣ್ಯಧಾರಣೆ ಮಾಡಿದ್ದ ತಾರೆಯದು ಆಗ ನನಗೆ ಪ್ರಾಣ ಹೋಯಿತು ಮತ್ತೀಗ ನಾನು ಬಂದಂತ ಇಂತಹ ಒಂದು ಒಳ್ಳೆ ಜನ್ಮ ಬಂದಿದೆ ಅಂತ ಪೂರ್ವ ಜನ್ಮದ ಸ್ಮರಣೆ ಇತ್ತು ಆ ಯಾರಿಗೆ ಆ ಬ್ರಾಹ್ಮಣನಾಗಿ ಹುಟ್ಟಿದವನು ಒಳ್ಳೆ ಕುಲದಲ್ಲಿ ಹುಟ್ಟಿದಾಗ ಆ ಎತ್ತು ಆ ಪೂರ್ವಜನ್ಮದ ಸ್ಮರಣೆ ಇತ್ತು ವಿಚಾರ ಮಾಡಬೇಕು ಅಂತ ಹೇಳಿದ್ರೆ ಯಾ ಈ ವೇಷ್ಯ ಯಾರು ಅಂತ ಗೊತ್ತಿತ್ತು ಅಲ್ಲವನಿಗೆ ವಿಚಾರ ಮಾಡಿದ ವೇಷ್ಯ ಭೇಟಿಯಾಯಿತು ನಿನ್ನ ಪುಣ್ಯದ ಆರ ತತ್ ನನಗೆ ನನಗೆ ಪ್ರಾಣ ಹೋಯಿತು ಬೇಗ ನಾನು ಇಂಥ ಒಂದು ಜನ್ಮದಲ್ಲಿ ಬಂದಿದ್ದೇನೆ ಏನು ಪುಣ್ಯ ಮಾಡಿದ್ದೆ ನೀನು ಅಂತ ಆ ವೇಷ್ಯಸ್ತ್ರೆಯನ್ನು ಕೇಳಿದ್ರೆ ಆ ವೇಷಾಸ್ತ್ರಿ ಹೇಳಿದ್ಲಂತೆ ನಾನು ಒಂದು ಗಿಳಿ ತಗೊಂಡಿದ್ದೆ ಒಬ್ಬ ಕಳ್ಳ ನಾನು ಹೇಳೋದು ಮಾರಾಟ ಮಾಡಿದ್ದ ಆ ಗಿಳಿ ತಗೊಂಡಿದ್ದೆ ಆ ಗಿಳಿ ಏನೋ ಹೇಳ್ತಾ ಇತ್ತು ಅಂದ್ರೆ ಈ ಮೊದಲನೇ ಅಧ್ಯಾಯ ಅದು ನಿತ್ಯದಲ್ಲಿ ಅದು ಅದು ಹೇಳ್ತಾ ಇತ್ತು ನಾನು ಕೇಳ್ತಾ ಇದ್ದೆ ಕೇಳಿ ಕೇಳಿ ಕೇಳಿ ನನಗೆ ಅದನ್ನೇನೋ ಪುಣ್ಯ ಬಂದಿತ್ತು ಅದನ್ನೇ ನಾನು ನನಗೆ ಧಾರೆ ಎರೆದದ್ದು ಹೌದಾ ಆಗ ಅವನಿಗೆ ಜಿಜ್ಞಾಸೆ ಉಂಟಾಯಿತು ಆ ಗಿಳಿ ಏನು ಹೇಳ್ತಾ ಇತ್ತು ನೋಡಬೇಕು ಅಂತ ಕಾಯಿಗ ಆ ಗಿಳಿಯನ್ನೇ ಕೇಳೋಣ ಅಂತ ಆ ಇಬ್ಬರು ವೇಷಾಸ್ತ್ರಿ ಮತ್ತು ಆಗಿ ಬ್ರಾಹ್ಮಣ ಇಬ್ಬರು ಹೋಗಿ ವಿಚಾರ ಮಾಡ್ತಾರೆ ಆ ಗಿಳಿ ಹತ್ತ ಹೋಗಿ ಹೇಳ್ತಾರೆ ಏನಯ್ಯ ನೀನು ಏನಿದು ನೀನೇನೇನು ಹೇಳ್ತಾ ಇದ್ದಿ ಅಂತ ಕೇಳಿದ್ಲು ಇದಾಯಿತು ಅದು ಏನು ಹೇಳ್ತಾ ಇದ್ದಿ ಏನಪ್ಪ ಅದಕ್ಕೆ ಆ ಗಿಳಿ ಹೇಳ್ತದೆ ನಾನು ಹಿಂದಿನ ಜನ್ಮದಲ್ಲಿ ಒಂದು ಬ್ರಾಹ್ಮಣನಾಗಿ ಹುಟ್ಟಿದ್ದೆ ಆದರೆ ನಾನು ಬ್ರಾಹ್ಮಣನಾಗಿ ಹುಟ್ಟಿದ್ರೆ ಎಲ್ಲ ವಿದ್ವಾಂಸರನ್ನೆಲ್ಲ ಹಿಹಾಯಿಸ್ತಾ ಇದ್ದೆ ಅವರು ನೋಡಿದ್ರೆ ನನಗೆ ಹಟ್ಟೆ ಉರಿ ಆಗ್ತಾ ಇತ್ತು ನನ್ನ ಗುರುಗಳನ್ನು ನಾನು ತಿರಸ್ಕಾರ ಮಾಡಿದೆ ಅದರ ಫಲವಾಗಿ ಏನಾಯಿತು ಅಂದ್ರೆ ನಾನು ಗಿಳಿಯಾಗಿ ಹುಟ್ಟಿದೆ ಆದ್ರೆ ಗಿಳಿಯಿಂದ ಹುಟ್ಟಿದಾಗ ನನ್ನ ತಾಯಿ ಬೇಗ ಸತ್ತೋಗಿ ಬಿಟ್ಲು ಆಗ ನಾನು ಎಲ್ಲೋ ಬೀಜ ಇಲ್ಲಿ ಎಲ್ಲೋ ಇದ್ದೆ ಆಗ ಮುನಿ ಜನರು ಬಂದು ನನ್ನನ್ನು ಕರ್ಕೊಂಡು ಹೋದರು ತಮ್ಮ ಆಶ್ರಮಕ್ಕೆ ಪಂಚರದಲ್ಲಿ ಬಂಧನದಲ್ಲಿ ಇರಿಸಿದ್ರು ನಿತ್ಯದಲ್ಲಿ ಅವರು ಆ ಗೀತೆಯ ಪ್ರಥಮ ಅಧ್ಯಾಯ ಏನು ವ್ಯಾಖ್ಯಾನ ಮಾಡ್ತಾ ಇದ್ರು ಹೇಳ್ತಾ ಇದ್ರು ಪಾರಾಯಣ ಮಾಡ್ತಾ ಇದ್ರು ಅದನ್ನೆಲ್ಲ ನಾನು ಕೇಳ್ತಾ ಇದ್ದೆ ನನಗೂ ಆ ಗಿಡಿ ಪಾಠ ಅದು ನನಗೆ ಪಾಠ ಆಯಿತು ಅದನ್ನು ನಾನು ಹೇಳ್ತಾ ಇದ್ದೆ ಯಾವಾಗಲೂ ಕೂಡ ಎಂತಾಯಿತು ಒಮ್ಮೆ ಅಂದರೆ ಈ ಒಬ್ಬ ಕಳ್ಳ ಬಂದು ನನ್ನನ್ನು ಅಪಹರಿಸಿ ಈ ವೇಷಾಸ್ತ್ರಿಗೆ ಮಾರಿದ್ದಾನೆ ಅದು ಮತ್ತೆ ಕತೆ ಗೊತ್ತೇ ಇದೆ ಇವಳು ಕೈದು ಬಂದಾಗ ನಾನು ನಾನು ಆ ಪಾಠವನ್ನು ಹೇಳಿದಾಗ ಇವಳು ಕೇಳಿದ್ದು ಅದರ ಪುಣ್ಯದ ಫಲವಾಗಿ ಅದನ್ನ ದಾನ ಇದ್ದಾಗ ನನಗೆ ಹೀಗಾಗಿರಬೇಕು ಅಂತ ಹೇಳಿದಾಗ ಎಲ್ಲರೂ ಆಶ್ಚರ್ಯಪಟ್ಟಂತೆ ಎಲ್ಲರೂ ಮತ್ತೆ ಆ ವಿಷಾದ ಯುಗ ಆ ಅಧ್ಯಾಯವನ್ನು ಪಠನ ಮಾಡಿ ಎಲ್ಲರೂ ಸದ್ಗತಿಯನ್ನು ಪಡೆದ್ರು ಅಂತ ನನ್ನ ಅರ್ಥ ಇದು ಭಗವದ್ಗೀತೆಯನ್ನು ಪ್ರತಿಯೊಂದನ್ನು ಪಾಠ ಮಾಡಿದರೆ ಸಾಕು ಪಾಠ ಮಾತ್ರೇನು ಆಚಾರ ಹೇಳ್ತಾರೆ ತಂತ್ರ ಸಾರವನ್ನು ನೀವು ಕಿರುಕೊಂಡು ಅನುಷ್ಠಾನ ಮಾಡೋದು ಮತ್ತೆ ಪಾಠ ಮಾತ್ರ ಪಠನ ಮಾಡಿದ್ರೆ ಸಾಕೋದಕ್ಕೆ ಫಲ ಬರ್ತದೆ ಇನ್ನು ಸರಿಯಾಗಿ ತಿಳ್ಕೊಂಡು ಅನುಷ್ಠಾನ ಮಾಡಿದ್ರೆ ಕೇಳಬೇಕಂತ ಹೇಳ್ತಾರೆ ಆ ರೀತಿಯಾಗಿ ಭಗವದ್ಗೀತೆಯನ್ನೆಲ್ಲ ಹಚ್ಚಿ ಮೀಣೋ ಆಗಿಲ್ಲ ಅದನ್ನು ಶ್ರವಣ ಮಾಡಿದ್ರೂ ಅದು ಕರ್ಮ ಬಂಧನ ಬಿಡುಗಡೆ ಮಾಡಿ ಉತ್ತಮ ಸಾಧನ ಪತ್ರ ಮುನ್ನೆಡಲಿಕ್ಕೆ ನಮಗೆ ಸದವಕಾಶವನ್ನು ಕಲ್ಪಿಸ್ತದೆ ಅದಕ್ಕೆ ಅರ್ಥ ತಿಳ್ಕೊಂಡಾಗಲಿ ತಿಳಿದಾಗಲಿ ಮೊದಲು ಪಾರಾಯಣ ಮಾಡ್ರಿ ಭಗವದ್ಗೀತೆ ನಿಮ್ಮ ಕಿವಿಗೆ ಬೀಳ್ರಿ ಬೀಳಿಸ್ರಿ ಅಂತ ನಾವೆಲ್ಲ ಹೇಳ್ರಿ ಇವೆಲ್ಲ ಕೇಳ್ರಿ ಇದರಿಂದ ಪ್ರಾರಬ್ಧ ಕರ್ಮ ಮುಕ್ತಿಯಾಗತ್ತೆ ಪ್ರತಿಬಂಧಕ ಕರ್ಮದಿಂದ ಮುಕ್ತಿಯಾಗತ್ತೆ ಎಂದು ನಮಗೆ ಇದರಿಂದ ಅರ್ಥವಾಗ್ತಾ ಇದೆ ಅಂದರೆ ಅರ್ಜುನನಿಗೂ ಕೂಡ ಅವನು ತತ್ವಜ್ಞಾನ ಪ್ರಪಂಚದಲ್ಲಿ ಮೃತಪ್ರಾಯನಾಗಿದ್ದ ಪರಮಾತ್ಮ ಕೃಷ್ಣ ಬಂದು ಅವನಿಗೆ ಮತ್ತೆ ಪುನರ್ಜನ್ಮ ಕೊಟ್ಟ ತತ್ವಜ್ಞಾನವನ್ನು ಉದಯಿಸ ಮೂಡಕ್ಕೆ ಒಳ್ಳೆ ಜನ್ಮ ಬಂತು ಅವನಿಗೆ ಆ ಬ್ರಾಹ್ಮಣನಿಗೆ ಬಂದು ಹಾಗೆ ಒಳ್ಳೆ ಜನ್ಮ ಬಂತು ಹಾಗೆ ಭಗವದ್ಗೀತೆ ಎಂಬುದು ಮನುಷ್ಯನಿಗೆ ಪುನರ್ಜನ್ಮ ಕೊಟ್ಟು ಅವನನ್ನು ಉದ್ಧಾರ ಮಾಡ್ತಕ್ಕಂತಹದ್ದಾಗಿದೆ ಅದರಲ್ಲಿ ಮೊದಲು ಈ ಅರ್ಜುನ ಮತ್ತು ಕೃಷ್ಣರು ಏನು ಮಾತಾಡಿಕೊಂಡ್ರು ಇದನ್ನ ಸಂಗ್ರಹ ಮಾಡಿದವನು ಯಾರು ಸಂಜಯ ಇಡೀ ಸಮಗ್ರವಾದ ಯುದ್ಧದ ವಾರ್ತೆಯನ್ನ ನೀನು ನೋಡ್ತೋ ಅಥವಾ ಕೇಳ್ತೇವೆ ಆಡಿಯೋವಾ ವಿಡಿಯೋ ಏನಂತ ಕೇಳಿದಾಗ ನಾನು ಯುದ್ಧದ ವಾರ್ತೆಯನ್ನು ನೋಡಲಾರೆ ಯುದ್ಧದ ವಾರ್ತೆಯನ್ನು ಕೇಳ್ತೇನೆ ಯುದ್ಧ ನೋಡುವುದಿಲ್ಲ ಕೇಳ್ತೇನೆ ಅಂದ್ರೆ ವೀಕ್ಷಕ ವಿವರಣೆಕಾರನ ಒಂದು ವ್ಯವಸ್ಥೆ ಅಪಾಯಿಂಟ್ಮೆಂಟ್ ಮಾಡಿದ್ರು ಸರ್ ಹಾಗಾಗಿ ಮೊತ್ತ ಮೊದಲನೇ ವೀಕ್ಷಕ ವಿವರಣೆಕಾರ ಯಾರೋ ಪ್ರಪಂಚದ್ದು ಯಾರೋ ಸಂಜಯ ಯಾರಿಂದ ನಿಯೋಜಿತ ಯಾತ್ರಿಂದ ಇದು ಈ ಕಾನ್ಸ್ಪೆಕ್ಟ್ ಈ ಒಂದು ನಮಗೆ ಕಲ್ಪನೆ ಅಲ್ಲಿ ಪಂದ್ಯ ನಡೀತಾ ಇದ್ದಾಗ ಅದಕ್ಕೆ ವಿವರಣಕಾರರು ಇರ್ತಾರೆ ಆದರೆ ಮಹಾಭಾರತ ಯುದ್ಧದ ಹದಿನೆಂಟು ದಿವಸ ನಡೆದ ಯುದ್ಧದ ಪ್ರತಿಯೊಬ್ಬರು ಏನು ಮಾತಾಡಿಕೊಂಡ್ರು ಪರೋಕ್ಷದಲ್ಲಿ ಏನಾಯಿತು ಪ್ರತ್ಯಕ್ಷದಲ್ಲಿ ಆಯಿತು ಯಾರ್ಯಾರು ಎಷ್ಟೆಷ್ಟು ಬಾಣ ಪ್ರಯೋಗ ಮಾಡಿದ್ರು ಎಷ್ಟು ಸತ್ರು ಎಲ್ಲದನ್ನು ಕಣ್ಣಿಗೆ ಕಟ್ಟು ಅದನ್ನು ನಮಗೆ ಹೇಳ್ತಾನೆ ಅಂದರೆ ಧೃತರಾಷ್ಟ್ರನಿಗೆ ಸಂಜಯ ಹೇಳ್ತಾನೆ ಈ ಈ ಮಹಾಭಾರತ ಯುದ್ಧದ ವೀಕ್ಷಕ ವಿವರಣಕಾರನಾಗಿ ನಿಯೋಜಿತನಾದವನು ವೇದವ್ಯಾಸರ ಶಿಷ್ಯರಾದ ಸಂಜಯ ಅವನಿಗೆ ದಿವ್ಯ ಶ್ರವಣ ಶಕ್ತಿಯನ್ನ ದಿವ್ಯವಾದ ದರ್ಶನ ಶಕ್ತಿಯನ್ನ ವೇದವ್ಯಾಸರ ಅನುಗ್ರಹಿಸಿ ಅವನನ್ನು ವೀಕ್ಷಕ ವಿವರಣೆ ಆಗಿಾಗ ಸಮಗ್ರವಾಗಿರ್ತಕ್ಕಂಥ ಮಹಾಭಾರತ ಯುದ್ಧದಲ್ಲಿ ಏನೇನು ನಡೀತು ಎಲ್ಲವುದನ್ನು ಕೂಡ ಧೃತರಾಷ್ಟ್ರನಿಗೆ ಭಗವಂತ ಕೊಟ್ಟಿರ್ತಕ್ಕಂಥ ದಿವ್ಯ ಜ್ಞಾನ ಶಕ್ತಿಯಿಂದ ಅದನ್ನು ನೋಡಿ ಕೇಳಿ ಎಲ್ಲವುದನ್ನು ಹೇಳ್ತಾನೆ ಅದರಲ್ಲಿ ಅರ್ಜುನ ವಿಷಾದ ಗ್ರಸ್ತನಾದದ್ದು ಅರ್ಜುನನಿಗೆ ಕೃಷ್ಣ ಉಪದೇಶ ಮಾಡಿದ್ದು ಉಪದೇಶ ಮಾಡುವ ಸೊಂದರಲ್ಲಿ ವಿಶ್ವರೂಪ ತೋರಿಸಿದ್ದು ಅದು ಕಾಣ್ತಾ ಇದೆ ಅರ್ಜುನನಿಗೆ ಕೃಷ್ಣ ವಿಶ್ವರೂಪ ತೋರಿಸಿದ್ದು ಇವನಿಗೂ ಕಾಣ್ತಾ ಇದೆ ಇವನಿಗೂ ದಿವ್ಯ ದೃಷ್ಟಿಯನ್ನು ವೇದಿವ್ಯಾಸರು ಮೊದಲೇ ಕೊಟ್ಟಿದ್ದರಿಂದಾಗಿ ಹಾಗಾಗಿ ಮಹಾಭಾಗ್ಯವಂತ ಯಾಕೆಂದ್ರೆ ಸಮಗ್ರವಾದ ಭಗವದ್ಗೀತೆಯನ್ನು ಶ್ರವಣ ಮಾಡಿದ್ದು ಅರ್ಜುನನಂತೆ ಭಗವಂತನ ದಿವ್ಯ ದೃಷ್ಟಿಯಿಂದ ವೇದಿವ್ಯಾಸರ ಕೊಟ್ಟ ದಿವ್ಯ ದೃಷ್ಟಿಯಿಂದ ಭಗವಂತನ ವಿಶ್ವರೂಪವನ್ನ ಕಂಡಿರ್ತಕ್ಕಂಥ ಕಂಡು ರೋಮಾಂಚಿತ ಗಾತ್ರನಾಗ್ತಾ ಇದ್ದಾನೆ ಆ ಭಗವಂತನ ವಿಶ್ವರೂಪವನ್ನು ಸ್ಮರಣೆ ಮಾಡಿದ್ರೆ ನನಗೆ ರೋಮಹರ್ಷನಾಗ್ತಾ ಇದೆ ರೋಮಾಂತಿತ ಗಾತ್ರನಾಗ್ತಾ ಇದ್ದೇನೆಂತ ಅದೇ ಸಂದರ್ಭದಲ್ಲಿ ಸಂಜಯ ಹೇಳಿದ್ದುಂಟು ಅಂತ ಮಹಾತ್ಮ ಪುಣ್ಯಾತ್ಮ ವೇದವ್ಯಾಸರ ಶಿಷ್ಯನಾದವನು ಅದನ್ನು ಸೆರೆ ಹಿಡಿದು ಅದನ್ನು ಧೃತರಾಷ್ಟ್ರನಿಗೆ ಉಪದೇಶ ಮಾಡಿದ ಹೇಳಿದ ಅದನ್ನೇ ಸಂಕಲನ ಮಾಡಿದವರು ವೇದವ್ಯಾಸರು ಇದರಲ್ಲಿ ಮೊದಲನೇ ಅಧ್ಯಾಯದಲ್ಲಿ ಏನಾಯಿತು ಅಂದರೆ ಮೊದಲು ಹೇಳ್ತಾರೆ ಧರ್ಮ ಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಜಿಯುತ್ಸವ ಮಾಮಕ ಪಾಂಡವಾಶ್ಚವ ಕಿಮ ಕುರುವತ ಸಂಜಯ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ವಸ್ತುತಸ್ತು ನಿಜವಾಗಿಯೂ ಕೂಡ ಅರ್ಜುನನಿಗೆ ಪಾಂಡವರು ನಿಜವಾಗಿಯೂ ಭಗವಂತನ ಪ್ರಿಯರು ಭಗವಂತ ಪಾಂಡವರ ಪಕ್ಷಪಾತಿಯಾಗಿದ್ದಾನೆ ಹೀಗಿರಬೇಕಾದ್ರೆ ನಿಜವಾಗಿಯೂ ಕೂಡ ಪಾಂಡವರಿಗೆ ಜಯವೇ ವಿನಃ ಪಾಂಡವರ ವಿರುದ್ಧವಾಗಿ ನಿಂತಿರ್ತಕ್ಕಂಥ ಭಗವಂತನಿಗೆ ವಿರುದ್ಧವಾಗಿ ನಿಂತಿರ್ತಕ್ಕಂಥ ತನ್ನ ಮಕ್ಕಳಿಗೆ ಖಂಡಿತವಾಗಿಯೂ ಇಲ್ಲ ಅಂತ ಗೊತ್ತಿದ್ರೂ ಕೂಡ ಇಷ್ಟು ಗೊತ್ತಿದ್ರೂ ಕೂಡ ಏನೋ ಒಂದು ಆಸೆಯಿಂದ ನನ್ನ ಮಕ್ಕಳಿಗೆ ವಿಜಯ ಆಗಿರ್ಬೋದಾ ಅಂತ ಒಂದು ಆಸೆಯಿಂದ ಸಂಜಯ ನನ್ನ ಕುರಿತು ಪ್ರಶ್ನೆ ಮಾಡ್ತಾನೆ ಏನಂತ ಧರ್ಮಕ್ಷೇತ್ರ ಕುರುಕ್ಷೇತ್ರೇ ಸಮವೇತಾಜ ಉತ್ಸವ ಮಾಮತ ಪಾಂಡವಾಶ್ಚೈವ ಕಿಮಕುರುವತ ಸಂಜಯ ಯಾಕೆಂದರೆ ಇದು ಕುರುಕ್ಷೇತ್ರ ನಮ್ಮ ಕುಲದ ಹಿರಿಯರಾದ ಕುರು ಇಲ್ಲಿ ದೊಡ್ಡ ಅವರು ನಿರ್ಮಾಣ ಮಾಡಿದ ಕ್ಷೇತ್ರ ಇಲ್ಲಿ ಧರ್ಮದ ಬೀಜವನ್ನು ಬಿತ್ತಿ ಧರ್ಮವನ್ನು ಬೆಳೆಸಿದ ಕ್ಷೇತ್ರ ಇಂಥ ಒಂದು ಪುಣ್ಯಕ್ಷೇತ್ರದಲ್ಲಿ ಅದನ್ನು ಯುದ್ಧರಂಗವಾಗಿ ಆಯ್ಕೆ ಮಾಡಿಕೊಂಡಂತಹ ಪಾಂಡವರು ನನ್ನ ಮಕ್ಕಳಾಗಿರ್ತಕ್ಕಂತಹ ದುರ್ಯೋಧನಾದಿಗಳು ಕಿಮಕುರುವತ ಸಂಜಯ ಅವ್ರು ಏನು ಮಾಡಿದರು ಅಂತ ಏನ್ರಿ ಕಿಮಕುರ್ವತ ಭೋಜನ ಶಾಲೆಗೆ ಹೋದವರು ಏನು ಮಾಡಿದರು ಯಾರಾದ್ರೂ ಕೇಳ್ತಾರ ಯಾರಾದರೂ ಕೇಳ್ತಾರ್ರೆ ಭೋಜನ ಶಾಲೆಗೆ ಹೋದವರು ಏನು ಮಾಡಿದರು ಭೋಜನ ಮಾಡಿದರು ಯುದ್ಧದಿಂದಕ್ಕೆ ಹೋದವ್ರು ಏನು ಮಾಡಿದ್ರು ಕೇಳುದಲ್ಲ ಹೇಗೆ ಯುದ್ಧ ಮಾಡಿದರು ಅಂತ ಕೇಳಬೇಕೇ ವಿನಃ ಏನು ಮಾಡಿದ್ರು ಅಂತ ಕೇಳಬಾರದು ಹೇಗೆ ಊಟ ಮಾಡಿದ್ರಿ ಅಂತ ಕೇಳಬೇಕು ಏನು ಮಾಡಿದ್ರಿ ಅಂತ ಕೇಳೋದಲ್ಲ ಆದರೂ ಕೇಳ್ತಾ ಇದ್ದಾನೆ ಒಳಗಿನ ಅಂತರಂಗ ಏನಿರ್ಬೋದು ಅಂದ್ರೆ ಅವನು ಈ ರೀತಿಯಾಗಿ ಅಂದುಕೊಂಡಿರಬೇಕು ಏನು ಮಾಡಿದ್ರು ಅಂತ ಕೇಳ್ತಾನೆ ವಿನಃ ಹೇಗೆ ಯುದ್ಧ ಮಾಡಿದ್ರು ಅಂತ ಕೇಳ್ತಾ ಇಲ್ಲ ತಾತ್ಪರ್ಯಾರ್ಥ ಏನಂದ್ರೆ ಅವನ ಒಂದು ಆಸೆ ಓಹೋ ಮಹಾಭಾರತ ಯುದ್ಧದ ನಾವೆಲ್ಲರೂ ಕೂಡ ಬಂದು ಜನರು ನಾವ್ಯಾಕೆ ಹೊಡೆದಾಡ್ಕೊಳ್ಬೇಕು ಅಂದರೆ ಧರ್ಮರಾಜ ಬಹಳ ಮೆತ್ತಗಿನ ಹೃದಯ ಅವನು ನಿಜವಾಗಿಯೂ ಕೂಡ ಅಂಥ ಪುಣ್ಯಕ್ಷೇತ್ರ ಧರ್ಮಕ್ಷೇತ್ರದಲ್ಲಿ ಈ ಪಾಪ ಯುದ್ಧ ಯಾಕೆ ಮಾಡಬೇಕು ಆ ಮೆತ್ತಗಿನ ಮನಸ್ಸುಳ್ಳ ಧರ್ಮರಾಜ ಆಸ್ತಿ ರಾಜ್ಯಕ್ಕೋಸ್ಕರ ಯುದ್ಧ ಮಾಡುವುದು ತರವಲ್ಲ ಅಂಥ ಮೆತ್ತಗಿನ ಮನಸ್ಸುಳ್ಳ ಸೌಮ್ಯ ಸ್ವಭಾವದ ಧರ್ಮರಾಜ ಏನಾದರೂ ಇದ್ದ ಬೇಡ ಸಂಧಿ ಮಾಡಿಕೊಳ್ಳೋಣ ಅಂತೇಳಿ ಅಂದರೆ ನಮ್ಮ ಮಕ್ಕಳು ಅವರು ಸೇರಿ ಏನಾದರೂ ಸಂಧಿ ಮಾಡಿಕೊಂಡ್ರ ಅಥವಾ ಯುದ್ಧ ಮಾಡಿದ್ರ ಈ ಒಂದು ಚಿಕ್ಕ ಆಸೆ ಒಂದಿಗೆ ಅವನ ಪ್ರಶ್ನೆ ಮಾಡ್ತಾ ಇದ್ದಾನೆ ಅದಕ್ಕೆ ಹೇಗೆ ಯುದ್ಧ ಮಾಡಿದ್ರು ಅಂತ ಹೇಳದೇನೆ ಏನು ಮಾಡಿದ್ರು ಅಂತ ಕೇಳ್ತಾ ಇದ್ದಾನೆ ಅದಕ್ಕೆ ಹೇಳುವಾಗ ಅವನ ವ್ಯಾಮೋಹ ಎಷ್ಟು ಇತ್ತಂದ್ರೆ ಮಾಮಕಾಹ ಪಾಂಡವಾಶ್ಚೈವ ಪಾಂಡವರು ಅವನು ಪಾಂಡವರು ಪಾಂಡುರಾಜನ ಮತ್ತು ಅವನು ಇವರಿಗೆ ಮಕ್ಕಳಲ್ಲ ಮಾಮತಾ ತನಗೆ ದುರ್ಯೋಧನ ಮಾತ್ರ ತನ್ನ ಪುತ್ರರು ಅಂತ ವ್ಯಾಮೋಹಿದೇವಿನಃ ಪಾಂಡವರು ನನ್ನವರು ಎಂಬಂತಹ ಅಭಿಮಾನ ಅವನಲ್ಲಿ ಇಲ್ಲ ಅಂತೂ ತುಂಬಾ ಬಂದು ಪುತ್ರ ವ್ಯಾಮೋಹಕ್ಕೆ ಒಳಪಟ್ಟು ಎದ್ದು ಕಾಣ್ತದೆ ಅವನ ಪುತ್ರ ವ್ಯಾಮೋಹ ಆ ರೀತಿಯಾಗಿ ಪ್ರಶ್ನೆ ಮಾಡಿದಾಗ ಧೃತರಾಷ್ಟ್ರ ಅರ್ಜುನ ಏನು ಅಂದ್ರೆ ಸಂಜೆಯ ಏನು ಉತ್ತರ ಕೊಟ್ಟ ಅಂದ್ರೆ ದೃಷ್ಟಾತು ಪಾಂಡವಾಕಂ ವ್ಯೂಢಂ ದುರ್ಯೋಧನ ಸದಾ ಸಂಗಮ್ಯ ರಾಜಾ ವಚನಮ ಬ್ರವೀರ್ ಅಂದ್ರೆ ಹೇಳ್ತಾರೆ ನಿಜವಾಗಿ ದುರ್ಯೋಧನಿಗೆ ಗಾಬರಿ ಆಯಿತು ಆತಂಕಕ್ಕೆ ಒಳಗಾದ ಗಾಬರಿ ಆಯ್ತು ಅವನಿಗೆ ಅಂತ ಹೇಳ್ತಾರೆ ಧೃಷ್ಟವಾತು ಪಾಂಡವರ ಸೇನೆ ನೋಡಿದ ತಕ್ಷಣವೇ ಓಡಿ ಬಂದಿದ್ದಾನೆ ಇನ್ನು ಸ್ವಲ್ಪ ವಿಚಾರ ಮಾಡಿದ ಅಷ್ಟು ಗಾಬರಿ ಆಗಿದೆ ಆತಂಕಕ್ಕೆ ಒಳಪಂಡಿದ್ದಾನೆ ನೋಡಿ ಶ್ರೀಯೋಧನ ಏನು ಮಾಡಿದೆ ತಮ್ಮ ಗುರುಗಳಾದ ದ್ರೋಣಾಚಾರ್ಯ ಹತ್ರ ಬಂದು ಮಾತಾಡಿದ್ದಾನೆ ರಾಜ ವಚನಮಬ್ರವಿ ಬರುವಾಗ ತಾನು ಒಬ್ಬ ಶಿಷ್ಯ ಎಂಬ ಮನೋಭಾವವೇ ಇಲ್ಲ ರಾಜ ಬಂದು ಆದೇಶ ಕೊಡ್ತಾ ಅಲ್ಲಿ ಒಂದು ವಿನಯ ನಯ ಇಲ್ಲ ರಾಜ ಟೀವಿಯಲ್ಲಿ ತನ್ನ ಗುರುಗಳನ್ನು ನೋಡುವಾಗ ವಿನೀತನಾಗಿ ವಿನಯ ಶಿಷ್ಯ ಭಾವದಿಂದ ಬರಲಿಲ್ಲ ರಾಜ ಟೀವಿಯಿಂದ ಬಂದು ಏನ್ ಮಾಡ್ತಾ ಇದ್ದಾನೆ ಮಾತಾಡ್ತಾ ಇದ್ದ ರಾಜ ವಚನ ಒಬ್ಬರವೀತಲ್ಲ ಅವಚನಂ ಹೇಳಬೇಕಾದ ಮಾತು ಅಪ್ರಶಸ್ತವಾದ ಮಾತು ನಂಜಿ ನಂಜಿಗೆ ಸಂಸ್ಕೃತದಲ್ಲಿ ಅಪ್ರಶಸ್ತ ಅವನು ಆಡ್ತಕ್ಕಂಥ ಮಾತು ಅವನು ಆಡುವ ಮಾತಲ್ಲ ಅದು ರಾಜ ಟೀವಿ ಅಂದ್ರೆ ಮಾತಾಡ್ತಾ ಇದ್ದಾನೆ ಅಲ್ಲಿ ಶಿಷ್ಯ ವಿನಯ ಭಾವ ಇಲ್ಲ ಆದೇಶ ಕೊಡ್ತಾನೆ ಮಾತ ಮಾಡ್ರಿ ಹೀಗ್ ಮಾಡ್ರಿ ಅಂತ ಹೀಗೆ ಮಾಡಿದ್ರೆ ಒಳ್ಳೇದಲ್ಲ ನಿಮ್ಮ ಸಲಹೆ ಏನನ್ನು ಕೇಳಬೇಕೋ ಬೇಡ ಇಂಥದ್ದಿದೆ ಭಯಾನಕವಾದದ್ದು ಈಗ ಏನ್ ಮಾಡ್ಬೇಕೇಳಿ ಏನೇನು ಮಾಡ್ಕೊಂಡಿದ್ರಿ ನಿಮ್ಮ ಸಲಹೆ ಏನು ಹೇಗೆ ಮಾರ್ಗದರ್ಶನ ನನಗೆ ಮಾಡ್ತೀರಂತ ಕೇಳಿದೆ ಹೀಗ್ ಮಾಡಿ ಅಂತ ಆದೇಶ ಕೊಡುವ ರೀತಿಯಲ್ಲಿ ಮಾತಾಡ್ತಾ ಇದ್ದಾನೆ ಅದಕ್ಕೆ ಅವಚನನ್ನ ಬ್ರವಿ ಪಶ್ಚೈತಾಂ ಪಾಂಡುಪುತ್ರಾಣ ಆಚಾರ್ಯ ಮಹಾಕಿಂಚಮ್ ಇದನ್ನು ಹೆಚ್ಚು ಬಿಡಿಸ್ಲಿಕ್ಕೆ ಆಗೋಲ್ಲ ಸಂಚಿತ್ ಯಾಕೆ ಇವತ್ತು ವಿಷಾದಯೋಗ ಆಗಿಬಿಡ್ಬೇಕಲ್ಲ ಯಾಕಂದ್ರೆ ಹದಿನೆಂಟು ಯೋಗ ಇದೆ ನಮಗೆ ಅದನ್ನು ಮುಡಿಸಿ ಬಿಡಬೇಕು ಸಂಚಿತ್ವಾಗಿ ಹೇಳುವಂತಹದ್ದು ಯೂಢಾದ್ರಿಪದ ಪುತ್ರೇನ ತವ ಶಿಷ್ಯೇನ ಧೀಮತ ನೋಡ್ರಿ ಆಚಾರ್ಯರೇ ಪಾಂಡು ಪುತ್ರರು ಸೇನೆ ಅದು ತುಂಬಾ ದೊಡ್ಡದು ಯಾಕೆಂದ್ರೆ ಇಲ್ಲಿ ನನ್ನನ್ನು ಹೌದು ಹೌದು ನಿಮ್ಮನ್ನು ಕೊಲ್ಲಿ ಯಾರು ಮಗನನ್ನು ಪಡೆದೋ ನನ್ನ ಶತ್ರು ದೃಪದ ಅವನ ಮಗ ನನ್ನನ್ನು ಕೊಲ್ಲಿಕ್ಕೋಸ್ಕರವೇ ಅಲ್ಲ ನಿಮ್ಮನ್ನು ಕೊಲ್ಲಿಕೋಸ್ಕರ ಹುಟ್ಟಿದವು ಯಾಕೆಂದ್ರೆ ದೃಪದನ ಮಗ ದೃಷ್ಟ್ಯಮನ ಯಾಕೆಂದ್ರೆ ದ್ರೋಣಾಚಾರನ ಕೊಲ್ಲಿಕೋಸ್ಕರ ದೃಪದನಿಗೂ ದೃಷ್ಟಿಗೂ ಇದಾಯ್ತಲ್ಲ ಅವನು ದರ್ಪವನ್ನು ಹುಡುಗಿಸಿ ಬಿಟ್ರಲ್ಲ ಆವಾಗ ಅರ್ಜುನನ ಮೂಲಕ ದರ್ಪವನ್ನು ಅವನ ಕಟ್ಟಿ ಹಾಕಿ ಸೆರೆ ಹಿಡಿದು ಮಾಡಿ ತಗೊಂಡಾಗ ಇದು ಆಯ್ತು ದ್ರೋಣನ ಕೊಲ್ತಕ್ಕಂಥ ಮಗ ಬೇಕಂದು ಅಂದ್ಕೊಂಡಿದ್ದಾರೆ ಅರ್ಜುನನ ಸಂಬಂಧ ಮಾಡಲಿಕ್ಕೋಸ್ಕರವೇ ಪುತ್ರಿಯನ್ನು ಪಡಿಬೇಕಂತ ಅವನು ಯಜ್ಞ ಮಾಡಿದ್ದು ಹಾಗಾಗಿ ಅಂದರೆ ಅದಕ್ಕೋಸ್ಕರ ದುಷ್ಟದ್ಯುಮ್ರ ಏನಿದ್ದಾನೆ ದೃಪದರ ಮಗ ನಿಮ್ಮನ್ನು ಕೊಲ್ಲಿಕೋಸ್ಕರವೇ ಹುಟ್ಟಿದವನು ಸೇನಾನಾಯಕನಾಗಿದ್ದಾನೆ ಅವನು ಅದು ವ್ಯವಸ್ಥಿತವಾಗಿ ಬಹಳ ಬುದ್ಧಿವಂತ ನಿಮ್ಮಿಂದೇ ಅಸ್ತ್ರ ಕಡೆದ್ರಿ ಕೊಲ್ಸ್ತಕ್ಕಂಥವನು ನಿಮ್ಮನ್ನು ಕೊಲ್ಸ್ತಕ್ಕಂಥವನು ಗೊತ್ತಿದ್ದು ಗೊತ್ತಿದ್ದು ನೀವು ಅವನಿಗೆ ಅಸ್ತ್ರಜ್ಞಾನ ಅಸ್ತ್ರಜ್ಞಾನ ಉಪದೇಶ ಮಾಡಿದ್ರಿ ಒಂದು ದೊಡ್ಡ ಎಡವಟ್ಟಾಗಿದೆ ಏನೋ ದಡ್ಡ ಉಪದೇಶ ಮಾಡಿದ್ರೆ ಎಲ್ಲ ಮರ್ತಾನಂದ್ರೆ ಅವ್ರು ಬಹಳ ಬುದ್ಧಿವಂತ ಬೇರೆ ಏ ದೃಷ್ಟ್ಯಮನ ಯಾಕೆ ಬುದ್ಧಿವಂತರ ಹೇಳಿ ದುಷ್ಟೋದ್ಯಮನ ಯಾಕೆ ಬುದ್ಧಿವಂತ ಸ್ವಲ್ಪ ಸ್ವಲ್ಪ ಹೇಳ್ರಿ ದುಷ್ಟೋದ್ಯಮನ ಯಾರ ಅವತಾರ ಅಗ್ನಿ ದೇಹಿ ಮೇಹವ್ಯವಾಹನ ಅಗ್ನಿಕಾರಿ ಮಾಡಿ ಏನ್ ಕೇಳಿದ್ರೆ ಪ್ರಜ್ಞಾ ಮೇಧ ನ್ಯಾಯ ಅಗ್ನಿಕಾರ್ಯ ಮಾಡೋರು ಯಾರಿದ್ದಾರೆ ಇವಾಗ ಆ ಕಾಲ ಹೋಯ್ತು ಈಗ ಮಕ್ಕಳಿಗೆ ಅಗ್ನಿಕಾರ್ಯ ಇಲ್ಲ ಹೋಮ್ ವರ್ಕ್ ಹೋಮ ವರ್ಕ್ ಇಲ್ಲ ಹೋಮ್ ವರ್ಕ್ ಮಾತ್ರ ಕೊಡ್ತೀರಿ ನೀವು ಹೋಮ ವರ್ಕ್ ಅಗ್ನಿಕಾರಿಯೆಲ್ಲ ಮಾಡಿಸುದೇ ಇಲ್ಲ ಎಲ್ಲಿ ಗೊತ್ತಿರಬೇಕು ಮತ್ತೆ ಅವನು ಬುದ್ಧಿಯನ್ನು ಕೊಡ್ತಾನೆ ಆ ಬುದ್ಧಿಯನ್ನೊಬ್ಬರಿಗೆ ಕೊಡ್ತಕ್ಕಂತಹ ಅಗ್ನಿದೇವನೇ ಇಲ್ಲಿ ದೃಷ್ಟದ್ಯುಮನಾಗಿ ದ್ವಿಪದನ ಮಗನಾಗಿ ಅಗ್ನಿಕುಂಡದಿಂದ ದ್ರೌಪದಿ ಜೊತೆಗೆ ಎದ್ದು ಬಂದಿದ್ದಾನೆ ಆದ್ರಿಂದಾಗಿ ಬಹಳ ಬುದ್ಧಿವಂತ ಅವನ ಅಸ್ತ್ರ ನಿಮ್ಮನ್ನು ಕೊಲ್ಲಿಕಿ ನೀವೇ ಅವನಿಗೆ ಶತ್ ಅಸ್ತ್ರೋಪದೇಶ ಮಾಡಿಬಿಟ್ಟಿದ್ದೀರಲ್ರಿ ಅವನೇ ಸೇರಾ ನಾಯಕನಾಗಿ ಕುತ್ಕೊಂಡಿದ್ದಾನೆ ನಿಮ್ಮನ್ನು ಕೊಲ್ಲಿಕೋಸ್ಕರವೇ ಬಂದಿರ್ತಕ್ಕಂಥವನು ಇಷ್ಟೆಲ್ಲ ಅರ್ಥದಲ್ಲಿ ನಿಮ್ಮ ಶಿಷ್ಯ ಬುದ್ಧಿವಂತ ನಿಮ್ಮ ಶತ್ರುವಿನ ಮಗ ನಿಮ್ಮನ್ನು ಕೊಲ್ಲಿಕೋಸ್ಕರವೇ ಬಂದವನು ಅವನಿಂದ ವ್ಯವಸ್ಥಿತವಾದ ದೊಡ್ಡ ಸೇನಪ್ಪ ಆಚಾರ್ಯರೇ ನೋಡ್ರಿ ಪಾಂಡವರ ಸೇನೆಯನ್ನ ಎಷ್ಟು ವ್ಯವಸ್ಥಿತವಾಗಿ ಸಜ್ಜಾಗಿ ನಿಂತಿಬಿಟ್ಟಿದೆ ನೋಡ್ರಿ ಅಲ್ರಿ ಹೇಳ್ತಾರೆ ಅವನು ಇನ್ನೊಂದು ಠಂಟ್ ವ್ಯಂಗ್ಯವಾಗಿ ಮಾತಾಡ್ತಾನೆ ಪಾಂಡುಪುತ್ರನ ಆಚಾರ್ಯ ಅಂತ ನೀವು ನಮ್ಮಾಚಾರರಲ್ಲ ಪಾಂಡುಪುತ್ರರ ಆಚಾರ್ಯರು ಪಾಂಡವರ ಮೇಲೆ ನಿಮಗೆ ಪಕ್ಷಪಾತ ಜಾಸ್ತಿ ಯಾಕೆಂದ್ರೆ ಅರ್ಜುನನನ್ನೇ ಶಿಷ್ಯರ ಧನುರ್ವಿದ್ಯೆಯಲ್ಲಿ ಪ್ರವೀಣವನ್ನಾಗಿ ಮಾಡಿದ್ದೀರಾ ಅದರಲ್ಲಿ ಒಂದು ಆತಂಕವೂ ಇದೆ ನೀವು ಪಾಂಡಪುತ್ರ ಆಚಾರರು ನಮ್ಮ ಆಚಾರ್ಯರಲ್ಲ ಅಂತ ಎಷ್ಟಾದರೂ ದೈಹಿಕವಾಗಿ ಇದ್ರೂ ಕೂಡ ಮಾನಸಿಕವಾಗಿ ನಿನಗೆ ಒಲವು ಎಲ್ಲಿದೆ ಪಾಂಡವರ ಮೇಲೆ ಒಲವು ಇದೆ ಎಂಬ ಅಭಿಪ್ರಾಯವನ್ನು ಇಲ್ಲಿ ತಿಳಿಸ್ತಾನೆ ಅವನಿಗೆ ಮಹತೀಂಚಮು ಹೇ ಏನ್ರಿ ಮಹತೀಂಚಮು ಇವನು ಸೇನೆ ಎಷ್ಟು ಇವನು ಸೇನೆ ಎಷ್ಟು ಹನ್ನೊಂದು ಅಕ್ಷೋಹಿನಿ ಸೇನೆ ಅವರದ್ದೆಷ್ಟು ಮತ್ ಯಾವ್ದ್ರಿ ಮಹತ್ ಹನ್ನೊಂದು ಅಕ್ಷೋನಿ ತನ್ನ ಸೇನೆ ಅವನಿಗೆ ಮಹತ್ತಾಗಿ ಕಾಣ್ತಾ ಇಲ್ಲ ಪಾಂಡವರ ಏಳು ಅಕ್ಷೋಯಿ ಸೇನೆ ಮಹತ್ತಾಗಿ ಕಾಣ್ತಾರೆ ಇದರಿಂದ ಎಷ್ಟು ಗಾವರಿ ಆಗಿದ್ದಾರೆ ಅತ್ರ ಶೂರ ಮಹೇಶ್ವಾಸ ಅಭಿಮಾರ್ಜನ ಸಮಾಧಿ ಈದಾನೋ ವಿರಾತ ದೃಪದಚ ಮಹಾರಥ ನೋಡ್ರಿ ಇಲ್ಲಿ ಎಲ್ಲ ಯಾರ್ಯಾರಿದ್ದಾರೆ ಪಾಂಡವರ ಸೇನೆಯಲ್ಲಿ ಅವರೆಲ್ಲರೂ ಕೂಡ ದೊಡ್ಡ ದೊಡ್ಡ ಧನುರ್ವಿದ್ಯೆ ಇಲ್ಲಿ ಪ್ರಾವಿಣ್ಯವನ್ನು ಪಡೆದವರು ಎಲ್ಲರೂ ಭೀಮಾರ್ಜುನ ಸಮಾನ ಯಾಕೆಂದ್ರೆ ಭೀಮಾರ್ಜುನ ಅವರಿಗೆ ಸಿಂಹ ಸಿಂಹ ಸ್ವಪ್ನ ಭೀಮಾರ್ಜುನ ಅಂದ್ರೆ ಕಾಣ್ತಾನೆ ಭೀಮಾರ್ಜುನ ಬಗ್ಗೆ ಬಹಳ ನಡುಕ ಎಲ್ಲರೂ ಇವನಿಗೆ ಭೀಮಾರ್ಜುನ ಸಮಾನವಾಗಿ ಕಾಣ್ತಾ ಇದ್ದಾರೆ ಅಷ್ಟು ಹೆದರಿದ್ದಾನೆ ಯುದಾನ ಅಂದ್ರೆ ಯುದಾನ ಅಂದ್ರೆ ಸಾತ್ಯಕಿ ಕೃಷ್ಣ ಪಕ್ಷದ ಅಭಿಮಾನಿ ದೇವತೆ ಕೃಷ್ಣ ಅರ್ಜುನಿಂದ ವಿದ್ಯಾಭ್ಯಾಸ ಮಾಡಿದವನು ಅಂತವನು ಕೃಷ್ಣ ಪಕ್ಷದ ಅಭಿಮಾನಿ ದೇವತೆ ವ್ಯವಧಾನ ಸಾತ್ವಿಕೆ ಅಂತವನ್ನ ಕರೀತಾ ಇದ್ದೇವೆ ಮತ್ತೆ ದೇಶ ರಾಜನಾದ ವಿರಾಟ ಅದ ನಂತರ ದೃಪದ ನಿಮ್ಮನ್ನು ಕೊಲ್ಲಕ್ಕೋಸ್ಕರ ಹುಟ್ಟಿದವನು ಮಹಾರಥ ಅವನು ಮತ್ತೆ ದೃಷ್ಟಕೇತು ಅಂತ ಅವನೊಬ್ಬ ದೃಷ್ಟಕೇತು ಅಂದ್ರೆ ಅವನು ಬೇರೆ ಯಾರು ಅಲ್ಲ ದೃಷ್ಟಕೇತು ದೇವಕಿ ಎನ್ನುವರು ಶಿಶುಪಾಲನ ಮಗಳು ದೇವಕಿ ಯುಧಿಷ್ಠರ ಅವಳನ್ನ ಮದುವೆ ಆಗ್ತಾನೆ ಅವಳ ಸಹೋದರನೇ ದೃಷ್ಟಕೇತು ಅವನು ನಿಜವಾಗಿಯೂ ಕೂಡ ಅನುಲ್ಲಾಧನ ಅವತಾರ ಅಂತ ಮಹಾಭಾರತ ಅರ್ಥದಲ್ಲಿ ನಡಿತ ಇದ್ದಾರೆ ಅದನಂತ ಸವಿದ್ರ ಅಂಶಯುಕ್ತ ಅನುಲ್ಲಾಧನ ಅವತಾರ ಪ್ರಹ್ಲಾದನ ತಮ್ಮ ಅನುಲ್ಲಾದ ಅವನೇ ದೃಷ್ಟಕೇತು ಆಗಿ ದೇವಕಿ ಅಂದ್ರೆ ಬಾವು ಮೈದನ ಆಗ್ತಾನೆ ಯುಧಿಷ್ಠರನಿಗೆ ಶಿಶುಪಾಲನ ಮಗ ಶಿಶುಪಾಲನ ಮಗಳನ್ನ ದೇವಿಕೆಯನ್ನು ಮದುವೆಯಾಗಿದ್ದ ಆಕಾರ ಹೇಳಿದ್ರು ಇದರ ಮದುವೆಯಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅದು ಅವನ ಸಹೋದರ ಅವನ ಸಹೋದರನೇ ಅನುಲ್ಲಾದನ ಅವತಾರ ಸವಿತ್ರ ಅಂಶಯುಕ್ತ ಅನುಲ್ಲಾದ ಅವನೇ ದುಷ್ಟುಕಟನಾಗಿ ಅವತಾರೆ ಮಾಡಿದ್ದಾನೆ ಇನ್ನು ಚೇಕಿತಾನ ಕಾಶಿ ರಾಜ ಮತ್ತೆ ಬಹಳ ಜನರನ್ನು ಗೆಲ್ಲುವ ತಾಕತ್ತುಳ್ಳಂತಹ ಕುಂತಿ ಭೋಜ ಯಾಕೆಂದ್ರೆ ಕುಂತಿಯನ್ನ ಏನ್ ಮಾಡು ಕುಂತಿಯನ್ನು ಸಾಕಿ ಸಲಹಿದವನು ಕುಂತಿ ಬೋಜ ಎನ್ನುವನು ಅವನು ಮತ್ತೆ ಶೈಬ್ಯ ಎಂಬವನು ರುಭುವಿನ ಅವತಾರ ಒಬ್ಬ ಶೈಬ್ಯ ಅವನು ಇದ್ದಾರೆ ಯುದಾಮನ್ಯು ಇದು ಯುಧಾಮನ್ಯು ಮತ್ತು ಉತ್ತಮ ಅಂತ ವಿಶ್ವವಸು ಪರಾವಸರು ಇವರಿಬ್ರ ನಿಜವಾಗಿ ಕೂಡ ಚಕ್ರರಕ್ಷಕರು ಇವರಿಬ್ರು ಕೂಡ ಇವನು ಯಾರದ್ದು ಇವನ ದೃಪದನ ಮಕ್ಕಳು ಇವರು ಇದಾಮನ್ಯು ಉತ್ತಮ ಅಂತ ಸುಭ ಸೌಭದ್ರ ಅಭಿಮನ್ಯು ಮತ್ತೆ ದ್ರೌಪದಿಯ ಮಕ್ಕಳು ದ್ರೌಪದಿಯ ಮಕ್ಕಳು ಯಾರು ಪ್ರತಿವಿಂಧ್ಯಾ ಶುತಸೋಮ ಸುತಾ ಶುತಾಕೀರ್ತಿ ಶತಾನೀಕ ಶುತಕ್ರಿಯ ಅಂತ ಅದು ವಿಶ್ವೇ ದೇವತೆಗಳ ಅವತಾರ ಆ ವಿಶ್ವೇ ದೇವತೆಗಳ ಒಂದು ಅವತಾರವರು ಪಂಚಗಂಧರವರಿಂದ ಆವಿಷ್ಠರಾದವರು ಅವರು ಇದ್ದಾರೆ ಇಲ್ಲಿ ಇವರೆಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ಮಹಾರಥಿಕರು ಮಹಾರಥಿಕರಂದ್ರೆ ಅರ್ಥ ಏನು ಒಂದು ಬಾರಿ ಒಬ್ನೇ ಹತ್ತು ಸಹಸ್ರ ಧನುರ್ವಿದ್ಯೆ ಪ್ರಾವೀಣ್ಯರಾದವರ ಜೊತೆಗೆ ಒಬ್ಬನೇ ಏಕಾಕಿಯಾಗಿ ಯುದ್ಧ ಮಾಡಬಲ್ಲವನು ಯಾರೋ ಅಸ್ತ್ರಶಸ್ತ್ರದಲ್ಲಿ ಯಾರು ತಜ್ಞರಾಗಿದ್ದಾರೋ ಹತ್ತು ಸಾವಿರ ಧನುರ್ವಿದ್ಯೆಯಲ್ಲಿ ಒಬ್ಬ ಏಕಾಕಿಯಾಗಿ ಯುದ್ಧ ಮಾಡಬೇಕು ಅವನನ್ನು ಮಹಾರಥ ಅಂತ ಕರೀತಾರೆ ಅಂಥವನು ಇವರೆಲ್ಲರೂ ಮಹಾರಥರು ನೋಡಿ ಇಷ್ಟು ಪಾಂಡವರಿಲ್ಲೇ ಅದ್ರಲ್ಲಿ ಅಭಿಮನ್ಯನ್ನು ಪ್ರತ್ಯೇಕವಾಗಿ ಹೇಳಿದ್ದ ಯಾಕೆ ಅಂದರೆ ಅವನು ತುಂಬಾ ಸತ್ಯ ಇದು ಯಾರು ಸುಭದ್ರೆ ಮಗ ಅಲ್ಲಿ ವಾಯುದೇವರದ್ದು ಯಮಧರ್ವದ್ದು ಇವರದ್ದೆಲ್ಲ ಆವೇಶ ಇದೆ ಪರಮಾತ್ಮನ ಆವೇಶ ಇದೆ ನರನ ಆವೇಶ ತುಂಬಾ ವೀರ ಅವನು ಅವನು ಬುಧನ ಅವತಾರ ಚಂದ್ರ ಅಂಶಿಂದ ಕುಡಿದವನು ವಿಷ್ಣುವಿನ ಆವೇಶ ಯಮನ ಆವೇಶ ಚಕ್ರದ ಆವೇಶ ತುಂಬ ಇದೆ ಅದಕ್ಕೆ ಆವೇಶ ಭರಿತವಾದ ಯುದ್ಧ ಮಾಡ್ತಾನೆ ಅಭಿಮನ್ಯು ಅವನು ಸ್ಪೆಷಲ್ ಆಗಿ ಹೇಳ್ತಾ ಇದ್ದಾರೆ ಸರಿ ಇವರೆಲ್ಲ ಇವರಲ್ಲಿ ಯಾರ್ಯಾರು ಕಾಣ್ತಾರೋ ಎಲ್ಲರೂ ಅವನಿಗೆ ಮಹಾರಥಿಕರಾಗಿಯೇ ಕಾಣ್ತಾ ಎಲ್ಲರೂ ಭೀಮಾಜಿನ ಸಮಾನಾಗಿ ಕಾಣ್ತಾ ಸಂಖ್ಯೆಯಲ್ಲಿ ಅವರು ಅಲ್ಪರು ಅಲ್ಪಸಂಖ್ಯಾತರಾದರೂ ಕೂಡ ಅಲ್ಪ ವೀರ್ಯರಲ್ಲ ಮಹಾವೀರ್ಯರು ಅದಕ್ಕೆ ಅವರು ದೊಡ್ಡಲಾಗಿ ಕಾಣ್ತಾ ಇದೆ ದೊಡ್ಡ ಸೇನೆಯಾಗಿ ಕಾಣ್ತಾ ಇದೆ ನಮ್ಮದು ಕೇಳ್ರಿ ಅಂದ್ರೆ ಆಚಾರ್ಯರಿಗೆ ತನ್ನ ಸೈನ್ಯದ ಪರಿಚಯವನ್ನ ಮಾಡಿಕೊಡ್ತಾ ಇದ್ದಾನೆ ಅಸ್ಮಾಕಂತೂ ವಿಶಿಷ್ಟೇ ತಾನ್ ನಿಬೋಧ ದ್ವಿಜೋತ್ತಮ ನೋಡಿ ಇದು ಕೇಳಬೇಕಾ ಎಲ್ಲೋ ಬ್ರಾಹ್ಮಣರೇ ಬ್ರಾಹ್ಮಣೋತ್ತಮರೇ ಅಂತ ನಿಮ್ಮನ್ನು ಕೊಟ್ಕೊಂಡು ಯುದ್ಧಕ್ಕೆ ನಾಲಾಯ್ಕೆ ನೀವು ಹೋಗಿ ಹೇಳಿ ಹೇಳಿ ಶಾಸ್ತ್ರ ಇಲ್ಲಿಕೆ ಯೋಗ್ಯರಾದ ಬ್ರಾಹ್ಮಣರು ನಿಮ್ಮನ್ನು ಕಟ್ಕೊಳ್ಬೇಕಾಗಿದೆ ಏನು ಬ್ರಾಹ್ಮಣೋತ್ತಮೇ ಮಿನಃ ಕ್ಷತ್ರಿಯೋತ್ತಮರಲ್ಲ ನೀವು ಯುದ್ಧಕ್ಕೆ ಹೇಳಿ ಮಾಡಿಸಿದ ಜಾತಿ ಅಲ್ಲ ನಿಮ್ಮದು ಯುದ್ಧ ಕೇಳಿ ಮಾಡಿಸಿದ ಜಾತಿ ಅಲ್ಲ ನಿಮ್ಮನ್ನೆಲ್ಲ ಕಟ್ಕೊಂಡು ನಾನು ಯುದ್ಧ ಮಾಡ್ಬೇಕಾಗಿದೆ ಹಲೋ ಶಾಸ್ತ್ರ ಹೇಳಿ ಪ್ರವಚನ ಮಾಡ್ಲಿಕ್ಕೆ ಯೋಗ್ಯರು ನೀವು ನಿಜ ಉತ್ತಮ ಕ್ಷತ್ರಿಯೋತ್ತಮರಲ್ಲ ನೀವು ಅದಕ್ಕೆ ಅಷ್ಟು ಹೆದರ್ಸಿದಲ್ಲ ಕೇಳಿ ನಿಮಗೆ ಪರಿಚಯ ಮಾಡಿಕೊಡ್ತೇನೆ ನಮ್ಮ ಸೇನೆಯಲ್ಲಿ ಯಾರ್ಯಾರಿದ್ದಾರೆ ಅಂತ ನಾಯಕಾಮಮ ಸೈನ್ಯಕ್ಕೆ ಯಜ್ಞ ನೋಡಿ ನಮ್ಮ ಸೈನ್ಯದ ನಾಯಕರು ಯಾರು ಬಲಿಷ್ಠರು ಸರಿಯಾದ ತಿಳುವಳಿಕೆ ಮುಡ್ಲಿಕ್ಕೋಸ್ಕರ ಪರಿಚಯ ಮಾಡಿ ಕೊಡ್ತಾ ಇದ್ದೇನೆ ಕೇಳ್ರಿ ಮೊದಲು ಅವ್ರು ಎದುರುಗಡೆ ಹೇಳುದಲ್ವಾ ಭೀಷ್ಮ ಅಂತ ಹೇಳಿದ್ರೆ ಅವ್ರಿಗೆ ಬೇಸರ ಆಗತ್ರಿ ಅವರನ್ನೇ ಮದುವೆ ಹೇಳಬೇಕು ಇಲ್ಲಿದ್ರೆ ಸೇನಾ ನಾಯಕರು ಯಾರು ಅವರನ್ನು ಮದುವೆ ಹೇಳ್ಬೇಕು ಪಟ್ಟಿಯಲ್ಲಿ ನಿಜವಾಗಿ ನೋಡ್ಲಿಕ್ಕೆ ಹೋದ್ರೆ ಯಾರು ಸೇನಾ ನಾಯಕರನ್ನ ಮದುವೆ ಹೇಳಿದ್ರಿಂದ ಮತ್ತೆ ಬೇರೆವನ್ನ ಹೇಳ್ಬೇಕು ಸೇನಾ ನಾಯಕರು ಯಾರು ಭೀಷ್ಮಚಾರು ಅವರು ಎರಡನೇ ಸೆಕೆಂಡ್ರಿ ಅವರು ಯಾಕಂದ್ರೆ ಅವನ ಮೇಲೆ ಅಷ್ಟು ವಿಶ್ವಾಸ ಇಲ್ಲ ಯಾಕಂದ್ರೆ ಅರ್ಥ ಹೇಳ್ತಾರೆ ಈ ಹನ್ನ ಮುದುಕನ್ನು ಕಟ್ಕೊಂಡು ನೀವೇ ರಕ್ಷಣೆ ಮಾಡಬೇಕಾಗಿದೆ ಅಂತ ಹೇಳ್ತಾನೆ ಮುಂದೆ ಗೊತ್ತಾಗತ್ತೆ ಇವನು ಯಂಗ್ ಇದ್ದಾನೆ ಯಾರು ದೃಷ್ಟೋದ್ಯಮನ ಯಂಗ್ ಸೇನಾನಾಯಕ ಅವನು ಎಂಟುನೂರು ವರ್ಷದ ವೃದ್ಧ ಸೇನಾನಾಯಕನಾಗಿದ್ದಾನೆ ನೀವು ಮೊದಲು ಅವನ ಹೆಸರೇ ಹೇಳ್ತಾನೆ ದ್ರೋಣಾಚಾರ್ಯರೇ ನೀವು ನೀವು ಭೀಷ್ಮಾಚಾರ್ಯರು ಕರ್ಣ ಕೃಪಾ ಮತ್ತೆ ಅಶ್ವತ್ಥಾಮ ವಿಕರ್ಣ ಮತ್ತು ಸೌಮದತ್ತಿ ಅಂದ್ರೆ ಭೂರಿಶ್ರವ ಇವರೆಲ್ಲರೂ ಕೂಡ ಮಹಾರಥಿಗಳು ವಿಶಿಷ್ಟರು ಸ್ಥಾನಮಾನವನ್ನು ಪಡೆದವರು ಇನ್ನೂ ಬಹಳ ಮಂದಿ ಎಲ್ಲರೂ ಕೂಡ ಮದರ್ತೆ ಕೆಟ್ಟ ಜೀವಿತಾಹ ನನಗೋಸ್ಕರ ಪ್ರಾಣವನ್ನು ತ್ಯಾಗ ಮಾಡಿ ಪ್ರಾಣ ತ್ಯಾಗಕ್ಕೂ ನಿಶ್ಚಯ ಬಂದವರು ಅಷ್ಟು ನನಗೆ ಹಿತೈಷಿಗಳು ಎಲ್ಲರೂ ಯುದ್ಧದಲ್ಲಿ ವಿಶಾಲದರೆ ನಾನಾ ಶತ್ರು ಪ್ರಹರಣ ಸರ್ವೇ ಯುದ್ಧ ವಿಷಾರದಾಹ ಅಂದ್ರೆ ಸಿಕ್ಕಾಪಟೆ ಐದು ಕೇಳ್ಕೊಳ್ತಾರೆ ಒಂದೆರಡು ಅಸ್ತ್ರ ಹಿಡ್ಕೊಂಡು ಇವರು ವಿಷಾದರಾಗುವುದಿಲ್ಲ ಸಿಕ್ಕಾಪಟೆ ಅಸ್ತ್ರ ಹಿಡ್ಕೊಂಡು ಏನೋ ಕಷ್ಟಪಷ್ಟು ಯುದ್ಧದಲ್ಲಿ ವಿಷಾರದ ಪ್ರಾವೀಣ್ಯನ ಪಡೆದಿದ್ದಾರೆ ಅದು ಒಂದು ಅರ್ಥ ಅದರ್ಥೆ ತೆಕ್ತೀವಿತಾಹ ಅಂತ ಹೇಳಿದ್ರೆ ಎರಡೆರಡು ದೊಡ್ಡ ಅರ್ಥ ನನಗೋಸ್ಕರ ಪ್ರಾಣ ಬಿಡ್ಲಿಕ್ಕೆ ತಯಾರಿದ್ದವರು ಅದು ಪ್ರಾಣ ಬಿಡ್ತಾರೆ ಜಯ ಕೊಡ್ತಾರ ಗ್ಯಾರಂಟಿ ಇಲ್ಲ ಅಂತ ಅರ್ಥ ಹಾಗೆ ಎಲ್ಲರೂ ಸಿಕ್ಕಾಪಟ್ಟೆ ಅಸ್ತ್ರ ಬಳಸಿದ್ರೆ ವಿದ್ಯೆ ವಿಶಾರದು ಒಂದೆರಡು ಅಸ್ತ್ರ ಬಳಸಿ ಅವರಿಗೆ ಯುದ್ಧದಲ್ಲಿ ಕೌಶಲ ತೋರಿಸಿ ಗೊತ್ತೇ ಇಲ್ಲ ಅಂತ ಹಾಗೂ ಒಂದು ಅಭಿಪ್ರಾಯ ಬರುವ ರೀತಿಯಲ್ಲಿ ಇದೆ ಇಷ್ಟೆಲ್ಲ ಹೇಳಿ ಇದರಲ್ಲಿ ಎಲ್ಲ weakness. ಇದೆ ಯಾರ್ಯಾರು ಪಟ್ಟಿ ಮಾಡಿ ಹೇಳಿದ್ದಾರೆ ಅವರಲ್ಲಿ ಎಲ್ಲ ಒಂದು ವೀಕ್ನೆಸ್ಸು ಇದೆ ಆಕಾರ್ರೆ ನೀವು ಭವಾನ್ ಎಷ್ಟಾದರೂ ಹೇಳಿ ಕೇಳಿ ಬ್ರಾಹ್ಮಣರು ನೀವು ಇನ್ನೊಂದು ಮಾಡಿಬಿಟ್ಟಿದ್ದೀರಾ ನನ್ನ ಮಗ ಸತ್ತಾಂತ ಸುದ್ದಿ ಕಿಳಿದ ತಕ್ಷಣ ರಿಟೈರ್ಡ್ ಆಗ್ತೇನೆ ಅಂತ ಪ್ರತಿಜ್ಞೆ ಮಾಡಿಯೇ ಬಂದು ನೀವು ಯಾವಾಗ ಕೈ ಕೊಡ್ತೀರಿ ಅಂತ ಗ್ಯಾರಂಟಿ ಭವಾನ್ ಭೀಷ್ಮರೋ ಹಣ್ಣು ಹಣ್ಣು ಮುದುಕರು ವೃದ್ಧಾಪ್ಯ ಅವರನ್ನು ಕಾಡ್ತಾ ಇದೆ ಮತ್ತೆ ಒಂದು ಪ್ರತಿ ಶಿಖಂಡಿಯನ್ನು ಮುಂದೆ ತಂದು ಇಟ್ಬಿಟ್ರೆ ಅವರು ಇದೇ ಮಾಡಲ್ಲ ಅಂತ ಹೇಳಿಬಿಟ್ಟಿದ್ದಾರೆ ಇನ್ನೇನೊಂದು ದೊಡ್ಡ ಅಪಾಯ ಇದೆಯೋ ಗೊತ್ತಿಲ್ಲ ಕರ್ಣ ಕರ್ಣದಲ್ಲಿ ಅವನಿಗೊಂದು ಶಾಪ ಇದೆ ಸ್ಪರ್ಧೆಯಿಂದ ನೀನಾದರೂ ಯುದ್ಧ ಮಾಡಲಿಕ್ಕೆ ಹೋದ್ರೆ ನಿನಗೆಲ್ಲ ಮರ್ತು ಹೋಗ್ಲಿ ಅಂತ ಅರ್ಜುನ ಸ್ಪರ್ಧೆ ಅರ್ಜುನ ವಿರುದ್ಧವಾಗೇ ಸ್ಪರ್ಧೆ ಮಾಡಿ ಯುದ್ಧ ಮಾಡ್ಬೇಕು ಎಲ್ಲಿ ಇವನಿಗೆ ಮರ್ತು ಹೋದ್ರೆ ಕೈ ಕೊಡ್ತಾನೋ ಗೊತ್ತಿಲ್ಲ ವೀಕ್ನೆಸ್ ಅವನು ಶಾಪಗ್ರಸ್ತ ಬೇರೆ ದ್ರವಣ ಭೀಷ್ಮಾಚಾರ್ಯರು ಶಾಪಗ್ರಸ್ತರೇ ಮತ್ತೆ ಕೇಳೋದು ಬೇಡ ಅವನು ಸಾಯಿದಂತೂ ಗ್ಯಾರಂಟಿ ಅಂತ ಗೊತ್ತುಂಟು ಯಾಕಂದ್ರೆ ಶಾಪವೇ ಆಗಿದೆ ನೀನು ಸಾಯುವಾಗ ಶರ ತಪ್ಪದೆ ಮಲ್ಕೊಂಡ್ಬಿಟ್ಟು ಎಂಟು ಮರಣ ಒಟ್ಟಿಗಾದ್ರೆ ಎಷ್ಟು ವೇದನೆ ಆಗ್ಬೇಕು ಆಗ ವೇದನೆ ಪಡೆದ ಮರಣ ಬರೋದು ಗ್ಯಾರಂಟಿ ಅಂತ ಅರ್ಥ ಆಯ್ತಾ ಇಲ್ಲೋ ಅದು ಮಣ್ಣು ಮುಕ್ಕೋದು ಗ್ಯಾರಂಟಿ ಅಂತ ಅರ್ಥ ಆಯ್ತಲ್ಲ ಮುಗೀತು ಇವ್ರ ಕತೆ ಎಷ್ಟಾದರೂ ವೃದ್ಧರು ಏನ್ಮಾಡ್ತಾರೆ ಕರ್ಣ ಶಾಪಗ್ರಸ್ತ ಇನ್ನು ಅಶ್ವತ್ಥಾಮ ಆಚಾರ ದುಡುಕಿನ ಸ್ವಭಾವದವರು ಅಲ್ಲ ಎಷ್ಟಾದರೂ ಕೂಡ ಬ್ರಾಹ್ಮಣ ರಕ್ತ ಅದು ಕ್ಷತ್ರಿಯ ರಕ್ತ ಅಂತೂ ಅಲ್ವೇ ಅಲ್ವಾ ಅಶ್ವತ್ಥಾಮ ಸ್ವಲ್ಪ ದುಡುಕಿನ ಸ್ವಭಾವವು ಜಾಸ್ತಿ ಏನ್ ಮಾಡ್ತಾನೋ ಹೇಳಲಿಕ್ಕೆ ಬರಲ್ಲ ಅಶ್ವತ್ಥಾಮ ವಿಕರ್ಣಸ್ಥ ವಿಕರ್ಣ ಕೈ ಕೊಡೋದು ಜಾಸ್ತಿ ಪಕ್ಷಾಂತರ ಮಾಡ್ತಾನಂತ ಹೆದರಿಕೆ ಉಂಟು ವಿಕರ್ಣ ದುರ್ಯೋಧನ ತಮ್ಮ ಅವನು ಸ್ವಲ್ಪ ಡೇಂಜರ್ ಮನುಷ್ಯ ಯಾಕೊಂಡ ಅವನು ಮಹಾ ಅಲ್ಲಿ ತುಂಬಿದ ಸಭೆಯಲ್ಲಿ ದ್ರೌಪದಿಗೆ ಇದು ವಸ್ತ್ರಾಪಾರ ಮಾಡಿದ್ದು ಅನ್ಯಾಯ ಅಂತ ಕೂಕೊಂಡವು ತನ್ನ ಡಂಬ ಬುದ್ಧಿಯನ್ನು ಡಂಬ ಡಂಬತನ ನಾನು ಮಹಾಧರ್ಮಿ ಅಂತ ತೋಟ್ಲಿಕ್ಕೋಸ್ಕರ ಧರ್ಮ ನಿಷ್ಠೆ ಒಳ್ಳೆಯವನು ತೋಟ್ಲಿಕ್ಕೋಸ್ಕರ ಅಂತ ಮಾತಾಡಿದ ಅವನು ಯಾವಾಗ ಏನು ಮಾಡ್ತಾನೋ ಹೇಳಲಿಕ್ಕೆ ಬರಲ್ಲ ಭಕ್ಷಾಂತರ ಮಾಡಲಿಕ್ಕೂ ಸೈ ಇನ್ನೊಬ್ಬ ಇದ್ದಾನೆ ಭೂರಿಶ್ರವ ಮಾತ್ರ ಯಜ್ಞಶೀಲ ಒಳ್ಳೆ ಪರಾಕ್ರಮಿ ಅವನು ಪರವಾಗಿಲ್ಲ ಅವನಿಗೇನು ಶಾಪಗೀತ ಏನು ಇಲ್ಲ ಭೂರಿಶ್ರವನಿಗೆ ಇಷ್ಟು ಮಂದಿ ಇದ್ದಾರೆ ಕೆಲವರಲ್ಲಿ ದೌರ್ಬಲ್ಯವೂ ಇದೆ ಇಲ್ಲಿ ಇಷ್ಟು ಹೇಳಿ ಇಷ್ಟೆಲ್ಲ ಮಂದಿ ಇದ್ರೂ ಕೂಡ ಅಪರ್ಯಾಪ್ತಂಥದಸ್ಮಾಕಂ ಬಲಂ ವಿಶ್ವಾಭಿರಕ್ಷಿತ ನಮ್ಮದು ಸಮರ್ಥವಾಗಿಲ್ಲ ಸಾಥು ಸಾಲು ಪಾಂಡವರನ್ನ ಗೆಲ್ಲಲಿಕ್ಕೆ ಪಾಂಡವರ ಸೇನನ್ನು ಎದುರಿಸಲಿಕ್ಕೆ ನಮ್ಮ ಬಲ ಸಾಲದು ಪರ್ಯಾಪ್ತವಾಗಿಲ್ಲ ಸಾಲದು ಸಮರ್ಥವಾಗಿಲ್ಲ ಅಸಮರ್ಥವಾಗಿದೆ ಏನೇನೂ ಸಾಲದು ಅಂತ ಹೇಳ್ತಾ ಇದ್ದಾರೆ ಪಾಂಡವಿದಯದಲ್ಲಿ ಸಂಪಾದನೆ ಮಾಡಲಿಕ್ಕೆ ನಮ್ಮ ಸೇನಾ ನಿಜವಾಗಿಯೂ ಸಾಮರ್ಥ್ಯವನ್ನು ಹೊಂದಿಲ್ಲ ಯಾಕೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಕೊಡ್ತಾ ಇದ್ದಾನೆ ಭೀಷ್ಮ ಅಭಿರ ಇಷ್ಟರು ಭೀಷ್ಮಾಚಾರ್ಯರು ತುಂಬ ವೃದ್ಧರಾಗಿದ್ದಾರೆ ಅವು ಏನು ಸೇನೆಯನ್ನು ನಡೆಸ್ತಾರೋ ನಮ್ಗೆ ಅರ್ಥ ಆಗುವುದಿಲ್ಲ ಅದು ಅಸ್ಮಾಕ ಬಲಂ ಅಸ್ಮಾಕ ಅಪರ್ಯಾಪ್ತಂ ತತ್ ಅಸ್ಮಾಕ ಬಲಂ ಏನಂದ್ರೆ ಈ ಮತ ಮಾತಾಡ್ತಾನೆ ಆ ಸೇನೆ ಅಂತ ಹೇಳ್ತಾನೆ ನಮ್ಮ ಸೇನೆ ಆ ಸೇನೆ ಯಾರಾದ್ರು ಹೇಳ್ತಾರೆ ನಮ್ಮ ಈ ಸೇನೆ ಅಂತ ಹೇಳ್ಬೇಕು ಬಿಡು ಅಪರ್ಯಾಪ್ತಂ ನಿಧಂ ಅಂತ ಹೇಳ್ಬೇಕು ಅಪರ್ಯಾಪ್ತಂ ತದ್ ಅಂತ ಹೇಳ್ತಾರೆ ಏನಿದ ಅರ್ಥ ವಿಚಿತ್ರ ಮಾತಾಡ್ತಾನೆ ಯಾವಾಗ ನಮ್ಮ ಸೇನೆ ಜೊತೆ ನಾವಿರುವಾಗ ನಮ್ಮ ಸೇನೆ ಆ ಸೇನೆ ನಮ್ಮ ಈ ಸೇನೆ ಅಂತ ಹೇಳ್ಬೇಕು ನಮ್ಮ ಆ ಸೇನೆ ಎಲ್ಲಾದ್ರೂ ಹೇಳ್ತಾರೆ ಈ ರೀತಿಯಾಗಿ ಏನಿದು ಅರ್ಥ ಅಂದ್ರೆ ಅದರ ಅಭಿಪ್ರಾಯ ಅವನಿಗೆ ತನ್ನ ಸೇನೆ ತನ್ನ ಹಿಡಿತದಲ್ಲಿಲ್ಲ ಅಂತ ನನ್ನ ನನ್ನ ಹಿಡಿತದಲ್ಲಿಲ್ಲ ನನ್ನ ಕೈ ಬಿಟ್ಟು ಹೋಗ್ತಾ ಇದೆ ಎಂಬ ಆತಂಕ ಇದೆ ಅದಕ್ಕೆ ಅದು ಅಂತ ಹೇಳ್ತಾರೆ ಇದು ಅಂತ ಹೇಳಬೋದ್ರು ಅದು ಅಂತ ಹೇಳೋದು ಯಾರಾದ್ರೂ ಹೇಳ್ತಾರೆ ಯಾರಾದರೂ ಅಷ್ಟು ದುಗುಡ ವಿಷಾದ ನನ್ನ ಸೇನೆಯನ್ನು ಕೈ ಬಿಟ್ಟು ಹೋಗ್ತಾ ಇದೆ ಅದು ದೂರ ಆಗಿಬಿಟ್ಟಿದೆ ನನ್ನ ಕೈಲಿ ಸಿಗ್ತಾ ಇಲ್ಲ ಎಂಬ ಆತಂಕ ಅವನನ್ನು ಕಾಡ್ತಾ ಇದೆ ಅದಕ್ಕೆ ಅದು ಅಂತ ಹೇಳ್ತಾರೆ ಅಪರ್ಯಾಪ್ತಿದೇಶ ಪಾಂಡವರ ಈ ಸೇವೆ ಪಾಂಡವರ ಆ ಸೇವೆ ಅಂತ ಹೇಳಬಟ್ಟು ಪಾಂಡವರ ಈ ಸೇವೆ ಅಂತ ಹೇಳ್ತಾನೆ ಅದು ಹತ್ರ ಮುನ್ನುಗ್ಗಿ ಬರ್ತಾ ಇದೆ ಏನು ಮಾಡುತ್ತೋ ಆತಂಕ ಮುನ್ನುಗ್ಗಿ ಬರ್ತಾ ಇದೆ ಎಂಬ ಭಾವನೆ ಅದಕ್ಕೆ ಇದು ಅಂತ ಹೇಳ್ತಾನೆ ಪರ್ಯಾಪ್ತಂತೂ ಸಮರ್ಥವೇ ಆಗಿದೆ ಅದರಲ್ಲಿ ಎರಡು ಸಂಶಯವೇ ಇಲ್ಲ ಯಾಕೆ ಬಲಂ ಭೀಮಾಭಿರಕ್ಷಿತ ನಾನ್ಕೇ ವಾಸ್ತೇ ನಾಯಕ ದೃಷ್ಟೋದ್ಯಮನ ಪೂರ್ಣ ಪ್ರಮಾಣದಲ್ಲಿ ಆ ಸೇನಾ ನಾಯಕತ್ವವನ್ನು ವಹಿಸಿದವನು ಸೇನಾ ರಕ್ಷಣೆಯ ಜವಾಬ್ದಾರಿಯನ್ನು ಹೊತ್ತವನು ಯಾರು ಭೀಮ ಭೀಮ ಏನಂತ ಅವನಿಗೆ ಗೊತ್ತಿದೆ ಯಾಕೆಂದ್ರೆ ನಿಜವಾಗಿ ಕೂಡ ದುರ್ಯೋಧನ ಕೃತ ವಾಯುಸ್ಥಿತಿ ಪುನಶ್ಚರಣೆ ಯಾವಾಗಲೂ ಮಾಡಬೇಕು ಹೋಗಿ ಹೋಗಿ ತ್ರಿವಿಕ್ರಮ ಪಂಡಿತಾಚಾರದ ಮಾತ್ರ ಮಾಡಬೇಡಿ ದುರ್ಯೋಧನಕೃತ ವಾಯುಸ್ಥಿತಿ ಪುನಶ್ಚರಣೆ ಬಹಳ ವಿಶೇಷ ಏನ್ರೆ ಗೊತ್ತಾಯ್ತಾ ದುರ್ಯೋಧನಕೃತ ವಾಯುಸ್ಥಿತಿ ಎಲ್ಲಿದೆ ಎಲ್ಲಿದೆ ಮಹಾಭಾರತಲ್ಲಿದೆ ಅದು ಏವನ್ನು ಟಿವಿ ಕ್ರಮ ಖಂಡಿತ ಅಂತ ನಂತರ ಬರುವಂತ ಗೊತ್ತಾಯ್ತಾ ಎಲ್ಲಿ ಹೇಳ್ತಾರೆ ಮಧ್ವಾಚಾರ್ಯೇ ಫೋನ್ ಮಾಡ್ತಾರೆ ಲೈಕ್ ಮಾಡಿದ್ದಾರೆ ಅಂತ ಅರ್ಥ ಅದಕ್ಕೆ ಧಿರ್ಯೋಧನ ತನ್ನ ತುದ್ದಿ ಮಾಡಿದ್ದ ಮಧ್ವಾಚಾರ್ಯ ಲೈಕ್ ಮಾಡಿದ್ರೆ ನೀವು ಲೈಕ್ ಮಾಡಿಲ್ಲ ಅಂದ್ರೆ ಅರ್ಥ ಏನ್ರಿಂತ ಭೀಮಸ್ಥ ಬರಭದ್ರಸ್ಥ ಭದ್ರರಾಜ ಚತುರ್ಥಕ್ಕೆ ಪಂಚಮ ನಾನು ಸುಶ್ರಮ ಅಂತ ತತ್ವಜ್ಞಾನದಲ್ಲಿ ವೀರ್ಯದಲ್ಲಿ ಪರಾಕ್ರಮದಲ್ಲಿ ಭೀಮಸೇನ ಯೇವಂತ ನಾಲ್ಕು ಮಂದಿ ಆದರೆ ಭೀಮ ಮೊದಲನೇ ನಂಬರ್ ಎರಡನೇ ನಂಬರ್ ಯಾರಿಗೆ ವರಭದ್ರನಿಗೆ ಮೂರನೇ ನಂಬರ್ ಶಲ್ಯನಿಗೆ ನಾಲ್ಕನೇ ಯಾರು ಅವನ ಕೇವಲ ಜ್ಞಾನದಲ್ಲಿ ಇಲ್ಲ ಬೇರೆ ಪರಾಕ್ರಮದಲ್ಲಿ ಯಾರಿಗೆ ಕೀಚಕನಿಗೆ ಐದನೇ ಅವನು ಇಲ್ವೇ ಇಲ್ಲ ಓಹೋ ಏನೂ ಆಯುಧ ಇಲ್ಲದೆ ಒಬ್ಬ ಸ್ಫದ್ರೂಪಿಯಾದ ಹೆಣ್ಣನ್ನು ಕೆಣಕಿ ಏನು ಆಯುಧ ಕೀಟಕರಂತವನು ಏನಾಗಿದ್ದಾನೆ ಸತ್ತಿದ್ದಾನೆ ಅಂದ್ರೆ ಓ ಹೆಣ್ಣನ್ನು ಕೆಣಕಿ ಅಂದ್ರೆ ದ್ರೌಪದಿಯನ್ನು ಕೆಣಕಿ ಭೀಮನಿಂದ ಹತನಾಗಿದ್ದಾನೆ ಅಂತ ಅವನು ಅನುಮಾನ ಮಾಡ್ತಾನೆ ಊಹೆ ಮಾಡ್ತಾನೆ ಪರ್ಫೆಕ್ಟ್ ಆದ ಊಹೆ ಅಷ್ಟು ತಲೆ ಓಡಿಸ್ತಾ ಹಾಗಾಗಿ ಆ ಸಂದರ್ಭದಲ್ಲಿ ವಾಯುಸ್ಥಿತಿ ಮಾಡಿದ್ದು ಗೊತ್ತುಂಟಾ ಇದೇ ವಾಯಿಸ್ಥಿತಿ ಹಾಗಾಗಿ ಭೀಮಸೇನ ಏನ್ ಅಂತ ಹೇಳಿದ್ದಾನೆ ಭೀಮನ ಪರಾಕ್ರಮ ಏನಂತ ಗೊತ್ತಿದೆ ಅವನಿಗೆ ಅದಕ್ಕೋಸ್ಕರವೇ ಭೀಮಾಭಿರಕ್ಷಿತವಾದದ್ದು ಸಮರ್ಥವಾಗಿದೆ ಅಂತ ಬಲಭೀಮನ ಮಹತ್ವವನ್ನು ಹೇಳ್ತಾರೆ ಆದ್ರಿಂದಾಗಿ ಅಯ್ಯನೇತ ಸರ್ವೇಶು ಯಥಾ ಭಾಗ ಅಪಸ್ಥಿತ ವಿಷ್ಣುಮೇವಾಭಿರಕ್ಷನ್ ಸರ್ವೇ ಅಭಿರಕ್ಷನ್ ಭವಂತ ಸರ್ವೇ ಆದ್ರಿಂದಾಗಿ ಸೇನಾ ನಾಯಕ ಹೋದ್ರೆ ಏನು ಮಾಡಲಿಕ್ಕಾಗಲ್ಲ ಹಾಗಾಗಿ ಸೇನಾ ನೀವು ಏನು ಮಾಡಬೇಕು ನಿಮ್ಮ ನಿಮ್ಮ ಭಾಗದಲ್ಲಿ ತಿದ್ದುಕೊಂಡ್ಬಿಟ್ಟು ಒಂದೊಂದು ಸೇನಾ ತುಕುಡಿ ಇದೆ ಸೇನಾ ವ್ಯೂಹ ಒಂದೊಂದು ಸೇನೆ ಹೀಗೆ ವ್ಯೂಹ ರೂಪದಲ್ಲಿ ರಚನೆ ಮಾಡಲಿರ್ತಾರೆ ಆ ವ್ಯೂಹ ಮಾರ್ಗದಲ್ಲಿ ಯಥಾ ಐಕಟ್ಟಿನ ಜಾಗದಲ್ಲಿ ನೀವು ನಿಮ್ಮ ನಿಮ್ಮ ಸ್ಥಳದಲ್ಲಿ ಇದ್ಕೊಂಡ್ಬಿಟ್ಟು ಏನ್ ಮಾಡಬೇಕು ತೀಮನ ವಿಷ್ಣಾಚಾರ್ಯ ಯಾರಾದರೂ ಹಿಂದೆ ಬಂದು ಕಿಟ್ ಮಾಡದಂತೆ ನೀವೇನು ಮಾಡಬೇಕು ಎಚ್ಚರಿಕೆಯಿಂದ ಅವರನ್ನು ರಕ್ಷಣೆ ಮಾಡುವ ಜವಾಬ್ದಾರಿ ಹೊತ್ರಿ ಅಂತ ಎಚ್ಚರಿಕೆ ಕೊಡ್ತಾ ಇದ್ದೇನೆ ಇಷ್ಟು ತುಂಬಾ ಬೇಸರ ಆಗಿದೆ ಅಂದ್ರೆ ದ್ರೋಣಾಚಾರ್ಯರ ಬಗ್ಗೆ ನೋಡಿ ನಿಜವಾಗಿ ಅವ್ರಿಗೆ ಏನು ಇನ್ಸಲ್ಟ್ ಮಾಡ್ತಾನೆ ನೋಡಿ ಇಲ್ಲಿ ತುಂಬಾ ಇನ್ಸಲ್ಟ್ ಮಾಡಿದ ಹಾಗೆ ಭೀ ಭೀಷ್ಮಾಚಾರ್ಯರು ಅಲ್ಲೇ ಇದ್ದಾರೆ ಹಾಗೆ ದ್ರೋಣಾಚಾರ್ಯರ ಹತ್ರ ಇಂಥ ಮಾತಾಡ್ತಾನೆ ತುಂಬಾ ಗಾಬರಿ ಆಗಿದ್ದಾನೆ ಅಂತ ಗೊತ್ತಾಯ್ತು ಭೀಷ್ಮಾಚಾರ್ಯ ಅವ್ರು ಏನ್ ಮಾಡಿದ್ರು ಅಂದ್ರೆ ಅವರಿಗೆ ಅವನಿಗೆ ಆನಂದವನ್ನುಂಟು ಮಾಡಬೇಕು ಅವನಿಗೆ ಒಂದು ಉತ್ಸಾಹ ಉಂಟು ಮಾಡಬೇಕಂತ ಏನು ಮಾಡಿದ್ದಾರೆ ವೀರ್ಯಭರಿತವಾದ ಮಾತನ್ನ ಆಡಿ ಇದು ಮಾಡಿದ್ದಾರೆ ಏನಂದರೆ ತಮ್ಮ ಪರಾಕ್ರಮವನ್ನ ಉತ್ಸಾಹವನ್ನು ತೋರಿಸಿದ್ದಾರೆ ತಂಜನ ಎನ್ ಹರ್ಷಂ ಕುರು ವೃದ್ಧ ಪಿತಾಮಹ ಸಿಂಹನಾದಮ್ಯ ನದ್ಯೋಚ್ಚೈ ಶಂಕಂ ದದ್ಮ ಪ್ರತಾಪವನಿಗೆ ಸ್ವಲ್ಪ ಸಂತೋಷ ಉಂಟು ಮಾಡಬೇಕು ಅವನು ವಿಷಾದಕ್ಕೊಳಗಾಗಿದ್ದಾನೆ ನನ್ನ ಅವನ ಅಪನಂಗೆ ಇದೆ ಗಾಬರಿ ಇದೆ ಅದು ದೂರ ಆಗ್ಬೇಕು ಎಂಬ ದೃಷ್ಟಿಯಿಂದ ಒಂದು ಸತ್ತು ಇದು ಎಂಬತ್ ಎಂಟ್ನೂರು ವರ್ಷದವರಾಗಿದ್ರು ಕೂಡ ಸಿಂಹನಾದ ಮಾಡಿ ಗಟ್ಟಿಯಾಗಿ ಒಳ್ಳೆ ಪ್ರತಾಪಶಾಲಿಯಾಗಿರ್ತಕ್ಕಂತಹ ಕುರುಕುಲದ ಪಿತಾಮರೊಳಿಸ್ಕೊಂಡಿರ್ತಕ್ಕಂತಹ ಆ ವಸು ಅವತಾರವಾದಂತಹ ಭೀಷ್ಮಾಚಾರ್ಯರು ಏನ್ ಮಾಡಿದ್ರು ಶಂಖ ಊದಿದ್ರು ತತಃ ಶಂಕಶ್ಚರ್ಯಚ್ಛ ತಣಮಾನಕ ಗೋಮುಖಾ ಸಹ ದೈವ ಅಭ್ಯಹನ್ನಂತ ಸ ಶುಮಲೋಭವತ್ ಆಗ ಯಾವಾಗ ಸೇನಾ ನಾಯಕ ಸೈನಿಕರನ್ನ ಅಥವಾ ತನ್ನ ನಾಯಕನಾಗಿರ್ತಕ್ಕಂಥವನನ್ನು ಸಂತೋಷ ಪಡ್ಲಿಕ್ಕೋಸ್ಕರ ಸೈನಿಕರನ್ನು ಉತ್ಸಾಹ ಅವರಿಗೆ ಉತ್ಸಾಹ ಕೊಡ್ಲಿಕ್ಕೋಸ್ಕರ ಉತ್ಸಾಹ ಭರಿತರನ್ನಾಗಿ ಮಾಡ್ಲಿಕ್ಕೋಸ್ಕರ ಶಂಕ ಊಜಿ ತಕ್ಷಣವೇ ಅದರಿಂದ ಪ್ರಚೋದಿತರಾಗಿ ಎಲ್ಲ ಆ ಕೌರವ ಸೇನೆಯಲ್ಲಿದ್ದವರು ಕೆಲವರು ಶಂಕ ಊದಿದ್ರು ಕೆಲವರು ಭೇರಿ ಊದಿದ್ರು ಕೆಲವರು ಬೇರೆ ಬೇರೆ ತರದ ಪಣಮ ಆನಕ ಮೊದಲಾದ ಗೋಮುಖ ಇದೇ ಮೊದಲಾದ ಬೇರೆ ಬೇರೆ ವಾದ್ಯ ವಿಶೇಷಗಳನ್ನ ಏಕಕಾಲದಲ್ಲಿ ಮೊದಲು ಬಿಟ್ಟು ಇಡೀ ಆಕಾಶ ಸಮಗ್ರವಾದಂತಹ ಬೇರೆ ಬೇರೆ ಧ್ವನಿಯಿಂದ ಪರಿಪೂರ್ಣವಾಯಿತು ಅಂತ ಹೇಳ್ತಾರೆ ತತ ಹೀಗೆ ಮೊದಲು ಶಂಕನಾದವನ್ನ ಭೀಷ್ಮಾಚಾರ ಮಾಡಿದ್ರು ಕೊ ಎಲ್ಲಾ ದುರ್ಯೋಧನ ಸೇನಾ ನಾಯಕರು ಮಾಡಿದ್ದಾರೆ ಆ ಸಂದರ್ಭದಲ್ಲಿ ಪರಮಾತ್ಮ ಕೊನೆಗೆ ಏನು ಮಾಡಿದ ತತಃಶ್ವೇತೈರ್ಹಯ ಮಹತಿ ಚಂದನೆ ಸ್ಥಿತೌ ಮಾಧವ ಪಾಂಡವ ಶೈವ ದ್ ದಿವ್ಯೌ ಶಂಖ ಪ್ರದಧು ಶ್ವೇತ ಯಾಕಂದ್ರೆ ದಿವ್ಯವಾದ ಕುದುರೆ ಅದು ಸಾಮಾನ್ಯ ಅಲ್ಲ ಬಿಳಿ ಕುದುರೆಯಿಂದ ಕೂರಿದ್ದು ಶ್ವೇತವಾಹನ ಅಂತ ಅರ್ಜುನನಿಗೆ ಹೆಸರು ಆ ಬಿಳಿ ಕುದುರೆಯಿಂದ ಕೂಡಿದ ಅಕ್ಷಯ ಬಳಕೆ ಬತ್ತಳಿಗೆ ಉಳ್ಳಂತಹ ಮಹತಿ ಚಂದನ ಯಾಕೆಂದ್ರೆ ಆ ರಥದ ಧ್ವಜದಲ್ಲಿ ಆಂಜನೇಯ ಇದ್ದಾನೆ ಆ ರಥದ ಧ್ವಜದಲ್ಲಿ ಆಂಜನೇಯ ಇರುವುದರಿಂದಾಗಿ ಆ ರಥದ ಧ್ವಜದಲ್ಲಿ ಕೂತ್ಕೊಂಡು ಅರ್ಜುನ ಯುದ್ಧ ಮಾಡಿದ್ರೆ ಅತೀಯತ ಅವನಿಗೆ ಸೋಲಿಲ್ಲದ ಸರದಾರಾಗಿದ್ದ ಕೆಳವೇ ಯಾಕೆಂದ್ರೆ ಜಯಾಭಿಮಾನಿಯಾಗಿರ್ತಕ್ಕಂತಹ ಪ್ರಾಣದೇವರು ವಾಯುದೇವರಲ್ಲಿ ಕುತ್ಕೊಂಡಿದ್ದಾರೆ ಜಯವನು ಕೊಡ್ತಕ್ಕಂಥವರು ಅಂತಹ ಕಪಿಧ್ವಜ ರಥ ಏರಿ ಅದು ದಿವ್ಯ ಯಾಕೆಂತ ಹೇಳಿದ್ರೆ ಯಾವ ರಾಮಾವತಾರದಲ್ಲಿ ಆ ಈ ರಥ ಅದು ರಾಮದೇವರ ರಥ ಕಥಂತ ಶುಭ್ರಾಷ್ಯ ಯುತಂ ಯೌಣು ತತಾ ಚಯಸಾಯಿ ಕೌಶುಭೌ ಅದೇನಾಯ್ತು ಅಂದ್ರೆ ಗಜಂತ ರಾಮಸ್ಥ ಹನುಮದಂಕ ಹನುಮದಂತವಾದ ಧ್ವಜ ಅದು ರಾಮದೇವರು ರಾವಣ ವಿರುದ್ಧ ಯುದ್ಧ ಮಾಡುವಾಗ ಅಂತಹ ಕಪಿಧ್ವಜವಾದ ರಥವನ್ನೇರಿ ಯುದ್ಧ ಮಾಡಿದ್ದಾರೆ ಅದು ರಾಮಾಯಣದ ರಥ ರಾಮದೇವರು ಏರಿ ಯುದ್ಧ ಮಾಡಿದ ರಥ ಅದೇ ರಥವೇ ಮಹಾಭಾರತದಲ್ಲಿ ಕೂಡ ಅದೇ ರಥವನ್ನೇರಿ ಅರ್ಜುನ ಯುದ್ಧ ಮಾಡಿದ ಎಲ್ಲಿ ಎಲ್ಲಿ ಸಂಬಂಧ ಮಹಾಭಾರತದ ರಾಮಾಯಣದ ರಥವೇ ಮಹಾಭಾರತ ಯುದ್ಧದಲ್ಲಿ ಉಪ ಪ್ರಯೋಗ ಆಗಿದೆ ಎಂಬುದನ್ನು ಇದ್ದಾರೆ ವಿಶೇಷವಾಗಿ ವರುಣಾದ್ ಅರ್ಜುನೇ ಅದಾದ ಅವನು ವರುಣನಿಂದ ವರುಣನ ಕೈಲಿ ಹೋಗಿತ್ತದು ಅದು ಅರ್ಜುನನಿಗೆ ಕೊಟ್ಟಿದ್ದಾರೆ ಹೀಗಿದೆ ಪರಿಸ್ಥಿತಿ ಅದು ಅಂತ ಆಚಾರ್ಯರು ಸ್ಪಷ್ಟವಾಗಿ ಮಹಾಭಾರತ ಅತ್ರಣದಲ್ಲಿ ಹೇಳಿದ್ದಾರೆ ಅದಕ್ಕೆ ಹನುಮ ರಾಮದೇವರು ಏರಿ ರಾವಣ ವಿರುದ್ಧ ಯುದ್ಧ ಮಾಡಿ ಗೆದ್ದಂತಹ ಕಪಿದ್ವತವಾದ ರಥ ಅದು ಸಾಮಾನ್ಯ ರಥ ಅಲ್ಲ ಶ್ವೇತ ಕುದುರೆಗಳನ್ನು ಕಟ್ಟಿದ್ದಾರೆ ಅದಕ್ಕೆ ಮಹತ್ತಾದ ಅಲ್ಲಿ ಆ ರಥದಲ್ಲಿ ಇಬ್ಬರಿದ್ರು ಮಾಧವ ಪಾಂಡವ ಶೈವ ಶಂಕವು ದದ್ಮವು ಪ್ರಧದ್ಮತು ಅವರು ಇವ್ರದೆಲ್ಲ ದಿವ್ಯವಾದ ಶಂಕ ಯಾವ ಶಂಕವನ್ನು ಹೋದರೆ ಭೂತ ಪ್ರೇತ ಪಿಶಾಚಾದಿಗಳೆಲ್ಲ ಓಡಿ ಹೋಗ್ತವು ಅಸುರ ಸ್ತ್ರೀಯರ ಗರ್ಭ ಸಾವಾಗುತ್ತೋ ಎಲ್ಲ ಅವಂಗಗಳು ದೂರು ಹೋಗುತ್ತೋ ಅಂತ ದಿವ್ಯ ಶಂಕವನ್ನು ಓದಿದ್ದಾರೆ ಮಹಾಭಾಗ ಭಗವದ್ಗೀತೆಯನ್ನು ಉಪದೇಶ ಮಾಡಿದ ಯಾವುದೇ ಒಂದು ಗ್ರಂಥ ಶಾಸ್ತ್ರ ಉಪದೇಶ ಮಾಡುವಾಗ ಅಲ್ಲಿ ಮಂಗಲ ಸ್ತೋತ್ರವನ್ನು ಹೇಳಬೇಕು ಮಂಗಳ ರಚನೆ ಮಾಡಬೇಕು ಮಂಗಳಾಚರಣೆ ಅಗತ್ಯ ಇಲ್ಲಿ ಏನು ನಮಸ್ಕಾರ ಗಿಮಸ್ಕಾರ ಏನೂ ಮಾಡಿಲ್ಲ ಮಂಗಳಾಚರಣೆ ಮಾಡಿಲ್ಲ ಭಗವದ್ಗೀತೆ ಉಪದೇಶ ಮಾಡಿದ್ದು ಹೇಗೆ ಭಗವದ್ಗೀತೆ ಉಪದೇಶ ಮಾಡಬೇಕು ಅದೊಂದು ಗ್ರಂಥ ಶಾಸ್ತ್ರ ಶಾಸ್ತ್ರೋಪದೇಶ ಮಾಡುವುದಕ್ಕಿಂತ ಮೊದಲು ಮಂಗಳಾಚರಣೆ ಮಾಡಬೇಕು ಭಗವದ್ಗೀತೆಯ ಮಂಗಲಾಚರಣೆಯೇ ಮಾಡಿಲ್ಲ ಅಮಂಗಲವಾದಂತಹ ಮಂಗಲಾಚರಣೆ ಇಲ್ಲದೆ ಬಂದಿರ್ತಕ್ಕಂಥ ಭಗವದ್ಗೀತೆ ಶ್ರವಣಕ್ಕೆ ಅರ್ಹ ಅಲ್ಲ ಯಾರಾದ್ರೆ ಹೇಳಿದ್ರೆ ಅಯ್ಯೋ ದೇವರೇ ಏನ್ರಿ ದೇವರು ಶಂಕ ಊದಿದ್ರೆ ಆಯ್ತು ನಾವು ಶಂಕ ಊದಿದ್ರೆ ಶ್ರವಣದೇವ ಅದು ಮಂಗಲ ಇದು ದೇವರು ಶಂಕ ಊದಿದ್ರೆ ಕೇಳಬೇಕಾ ಎಂತ ಮಂಗಳ ಶಂಕ ಎಂಬುದು ಶ್ರವಣದೇವ ಮಂಗಲ ಅದು ಪಾಂಚಜನ್ಯ ಶಂಖವನ್ನ ಭಗವಾನ್ ಕೃಷ್ಣ ಊದಿದ್ದಾನೆ ಅಂತ ಶಂಕಧ್ವನಿ ಜಗತ್ತಿನ ಭಯವನ್ನು ಉಡುಗಿಸತಕ್ಕಂತಹ ಎಲ್ಲರಿಗೂ ಆನಂದಪ್ರದವಾದ ಶಂಕಧ್ವನಿ ಕೃಷ್ಣ ಮಾಡಿದ ನಂತರ ಇನ್ನೇನು ಮಂಗಲಾಚರಣೆ ಮಾಡ್ಬೇಕ್ರಿ ಇದಕ್ಕಿಂತ ಮಸೇಷ್ಠವಾದ ಮಂಗಲಾಚರಣೆ ಯಾವುದೇ ಇದೆ ವೀಣ ವೇಣು ಶಂಕ ಇದು ಶಮನ ಈ ಧ್ವನಿ ಮಂಗಲ ಹಾಗೆ ಶಂಕ ಮಾಡಿದ್ರೆ ಮುಗಿತು ಶಂಕ ಊದಿದ್ರೆ ಮುಗೀತು ಕೆಲವರು ಶಂಕ ಉತ್ತಾರೂಪ ಹೇಳ್ತಾ ಇಲ್ಲ ಕೃಷ್ಣ ಶಂಕ ಊದಿದೆ ಅರ್ಜುನ ಶಂಕ ಊದಿದೆ ಅದು ದಿವ್ಯ ಶ್ರವಣದೇವ ಮಂಗಲ ಎಲ್ಲಾ ವಿಶ್ವವೂ ಪರಿಹಾರ ಆಗತ್ತೆ ಹಾಗಾಗಿ ಭಗವದ್ಗೀತ ಉಪದೇಶಕ್ಕೆ ನಾಂದಿ ಹಾಡಿದ್ದಾರೆ ಬೇರೆ ಯಾವ ಮಂಗಳಾಚರಣೆ ಆಗತ್ತೆ ಇಲ್ಲ ಪರಮ ಮಂಗಲ ಆಯ್ತು ಮುಗೀತು ಮಂಗಳ ಆಯ್ತು ಅದರಲ್ಲಿ ಇಬ್ರು ಮಾಧವ ಪಾಂಡವಶ್ಚೈವ ಹೇಳ್ತಾ ಇದ್ದಾರೆ ಭಗವಂತ ಶಂಕ ಓದಿದ ಮೊದಲು ಮಾಡುವುದೇನು ಸಾರಥ್ಯ ಮಾಡೋದಕ್ಕಿಂತ ಮೊದಲ ಅವನು ಮಾಡುವುದು ಮಾಧವ ಮಧು ಅಂತ ಎದು ಎದು ಒಬ್ಬ ಯದು ಇದ್ದಾನೆ ಅಂಥ ಮಧು ಎಂಬ ಯದುವಿನ ಕುಲದಲ್ಲಿ ಅವತರಿಸಿದ ಕೃಷ್ಣನಿಗೆ ಮಾಧವ ಅಂತದ್ದು ಬಹಳ ಮುಖ್ಯ ಆದರೆ ಮಾಧವ ಅಂದರೆ ಇನ್ನೊಂದು ಅರ್ಥ ಏನಂದರೆ ಅವನಿವತ್ತು ಇವತ್ತು ವಿದ್ಯಾಧೀಶನಾಗ್ತಾ ಇದ್ದಾನೆ ವಿದ್ಯಾಧವ ವಿದ್ಯೇಶ ಮಾ ಅಂದ್ರೆ ವಿದ್ಯಾ ಧವ ಅಂದ್ರೆ ಸ್ವಾಮಿ ವಿದ್ಯಾಧೀಶ ಸಕಲ ವಿದ್ಯೆಗೆ ಒಡೆಯ ಇವತ್ತು ಅವನು ಸಕಲ ವಿದ್ಯೆಯ ಒಡನಾದ ಭಗವಂತ ವಿದ್ಯುಪದೇಶ ಮಾಡಲಿಕ್ಕಿದ್ದಾನೆಂದು ಸೂಚನೆ ಮಾಡಲಿಕ್ಕೆ ಹೋಸಿದೇವೆ ಮಾಧವ ಎಂಬ ಶಬ್ದವನ್ನು ಹಾಕಿದ್ದಾರೆ ಇನ್ನೊಂದು ಅರ್ಥ ಏನು ಮಾವ ದೇವರಿ ಯಾರೂ ಸ್ವಾಮಿ ಇಲ್ಲ ಅನಾಥ ಭಗವಂತನನ್ನು ಆಳುವ ಸ್ವಾಮಿ ಯಾರೂ ಇಲ್ಲ ಎಂಬ ಮಾಧವ ಅಥವಾ ಮಾಧವ ಏನ್ರಿ ಯಾರಿಗೆ ಯಾರ ಪಕ್ಷದಲ್ಲಿ ಕೃಷ್ಣ ಇದ್ದಾನೆ ಪಾಂಡವರ ಪಕ್ಷದಲ್ಲಿ ಕೃಷ್ಣ ಇದ್ದಾನೆ ಅವರಿಗೆ ಆಗತ್ತ ಇಲ್ವೋ ಗೆಲುವು ನಾ ಸಂಶಯ ಇವನು ಮಾಧವ ಮಾ ಅಂದ್ರೆ ಲಕ್ಷ್ಮಿ ಯಾವ ಲಕ್ಷ್ಮಿ ಮೋಕ್ಷಲಕ್ಷ್ಮಿ ಜಯಲಕ್ಷ್ಮಿ ಆಲಕ್ಷ್ಮಿ ಧನಲಕ್ಷ್ಮಿ ಧಾನ್ಯಲಕ್ಷ್ಮಿ ನೋಟಲಕ್ಷ್ಮಿ ಎಲ್ಲ ಲಕ್ಷ್ಮಿಗೆ ಸ್ವಾಮಿ ಹಾದವನು ಗತಿ ಹಾದವನು ಸಂಶಯ ಯಾಕೆ ಕೊಡ್ತೀರಿ ನೀವು ಜಯಲಕ್ಷ್ಮಿಗೆ ಸ್ವಾಮಿಯಾದವನು ವಿದ್ಯಾಲಕ್ಷ್ಮಿಗೆ ಸ್ವಾಮಿಯಾದವನು ಧನ್ಯ ಧಾನ್ಯಲಕ್ಷ್ಮಿಗೆ ಸ್ವಾಮಿಯಾದವನು ಮತ್ತೆ ಯಾವ ಲಕ್ಷ್ಮಿ ರೀ ಎಲ್ಲ ಅಷ್ಟಲಕ್ಷ್ಮಿ ಅಷ್ಟ ಸಂಪತ್ತಿನ ಲಕ್ಷ್ಮಿ ಎಲ್ಲವುದಕ್ಕೂ ಅವನ ಸ್ವಾಮಿ ಹಾಗಾಗಿ ಇವರಿಗೆ ಜಯಲಕ್ಷ್ಮಿಯೂ ಇದೆ ಪಾಂಡವರಿಗೆ ಒಲಿತದೆ ವಿದ್ಯಾಲಕ್ಷ್ಮಿಯೂ ಒಲಿತಾಳೆ ಮೋಕ್ಷಲಕ್ಷ್ಮಿಯೂ ಒಲಿತದೆ ಎಲ್ಲಾ ಲಕ್ಷ್ಮೀ ಒಲಿತದೆ ಎಲ್ಲಾ ಲಕ್ಷ್ಮಿಯ ಸ್ವಾಮಿ ಆಗಿದ್ದಾನೆ ಎಂಬ ಅರ್ಥದಲ್ಲಿ ಮಾಧವಾ ಅಯ್ಯೋ ಅವನೇನೋ ಕೊಡುವ ತಾಕತ್ತಿದ್ದವನು ಇವನ್ ಎಂತವನು ತಗೊಳ್ಳಿಕ್ಕೆ ಇವನಿಗೆ ತಾಕತ್ತು ಉಂಟು ಆಗಿಲ್ವ ಅಂದ್ರೆ ಪಾಂಡವ ಪಂಡ ಇವನು ಪಂಡ ರೀ ಏನೀ ಪಂಡ ಅಂದ್ರೆ ಏನು ಉತ್ತರ ಭಾರತ ದೇವಸ್ಥಾನದಲ್ಲಿ ಪಂಡ ಅಂತ ಹೇಳ್ತಾರೆ ಅವರ ಪಂಡ ಅಂದ್ರೆ ಪಂಡ ಅಂದ್ರೆ ಪಾಂಡಿತ್ಯ ಪಂಡ ಅತ್ಯ ಸಂಜಾತ ಇತಿ ಪಾಂಡವ ಹಾಗಾಗಿ ಇವನು ಪಾಂಡವ ಅಂದ್ರೆ ಪಂಡಗಳ ಸಮುದಾಯವನ್ನು ಹೊತ್ತವನು ಪಂ ಸಮೂಹ ಪಾಂಡವ ಪಾಂಡವ ಅಸ ಅಸ್ತಿ ಪಾಂಡವ ಪಂಡಗಳ ಪಂಡಂದ್ರೆ ನಾನಾ ತರದ ವಿದ್ವತ್ತಿನ ಸಮುದಾಯ ಅನೇಕ ವಿದ್ವತ್ತಿನ ಸಮುದಾಯವನ್ನು ಹೊಂದಿದವನು ಪಾಂಡವ ಮಹಾಪಂಡಿತ ದಡ್ಡ ಅಲ್ಲ ಇವನು ಪಾಂಡಿತ್ಯ ಉಂಟು ಇವನಲ್ಲಿ ಅದಕ್ಕೆ ಅವನು ಪಾಂಡವ ಪಾಂಡವನೇ ಪಾಂಡವರಾಜನ ಮಗ ಅಂತ ಇಷ್ಟೇ ಅರ್ಥ ಅಲ್ಲ ತಗೊಳ್ಳಿ ಪಂಡ ಅಂದರೆ ಪಂಡಗಳ ಸಮುದಾಯ ಪಾಂಡ ಪಂಡ ಅಂದರೆ ಜ್ಞಾನ ಪಾಂಡಿತ್ಯ ಅದರ ಸಮುದಾಯವೇ ಪಾಂಡ ಅಂದರೆ ಪಂಡಾಂ ಸಮೂಹ ಪಾಂಡವ ಪಂಡಗಳ ಸಮೂಹ ಅಂದರೆ ನಾನಾ ತರದ ಪಾಂಡಿತ್ಯ ಅಂತ ಅರ್ಥ ಅದನ್ನು ಯಾರು ಹೊಂದಿದ್ದಾನೋ ಅವನೇ ಪಾಂಡವ ಕೇಶವ ಅಷ್ಟೇ ಸಂತಿತಿ ಕೇಶವ ಪಾಂಡವ ಅಂತಿತಿ ಅಸ್ತಿ ಪಾಂಡವ ಪಾಂಡಿತ್ಯ ಇದ್ದವನು ಅಂತ ಅರ್ಥ ದೊಡ್ಡ ಪಂಡಿತ ಸಾಮಾನ್ಯನೆಲ್ಲ ಏನು ಏನು ದೊಡ್ಡ ಏನು ಏನೋ ಪೆಡ್ ಮುಂಡೆದಂತ ತಿಳ್ಕೊಳ್ಬೇಡಿ ಎಲ್ಲಾ ಪಾಂಡಿತ್ಯ ಇದೆ ಎಲ್ಲಾ ಬರ್ತೋಗಿದೆ ಅಷ್ಟೇ ಇವಾಗ ದೇವರು ಭಗವದ್ಗೀತೆ ಉಪದೇಶ ಮಾಡಿದ್ದಂದ್ರೆ ಎಲ್ಲ ಬರುತ್ತೆ ಅಂತ ಅರ್ಥ ಏನ್ರೆ ಅದೇ ತಿಳ್ಕೊಳ್ಬೇಕಾದದ್ದು ಅಷ್ಟು ದಡ್ಡನ ಅಲ್ಲ ಅವನು ಪಾಂಡವಷ್ಟೈವ ದಿವ್ಯವು ಶಂಕ ಅಥವಾ ಅವರದ್ದು ದಿವ್ಯ ಶಂಕ ಅಲ್ಲ ಆದ್ರೆ ಇವರದ್ದು ದಿವ್ಯ ಶಂಕ ಯಾಕೆಂದ್ರೆ ಇದು ಅಸುರಸ್ತ್ರೀಯರ ಗರ್ಭಸ್ರಾವಾದಿ ಹೊಣೆ ಅಮಂಗಲವಾದ ಅಸುರಸ್ತ್ರೀಯ ಭೂತ ಪ್ರೇತ ಪಿಶಾಚಿಗಳನ್ನೆಲ್ಲ ದೂರಕ್ಕೆ ಹತ್ತುವಂತಹ ಶ್ರೇಷ್ಠವಾದ ಶಂಕಧ್ವನಿ ನಡೆದಿದೆ ಆವಾಗ ಏನಾಯಿತು ಪಾಂಚಜನ್ಯಂ ಋಷಿ ಕೇಶೋ ದೇವದತ್ತಂ ಧನಂಜಯ ಪಾಂಚಜನ್ಯ ಅದು ಪಂಚಜನ ಎಂಬ ಅಸುರನ ದೇಹ ರೂಪವಾದ ಶಂಕವನ ಭಗವಂತ ಸ್ವೀಕಾರ ಮಾಡಿದ್ದಾನೆ ಇಡೀ ಇಂದ್ರಿಯಕ್ಕೆ ಒಡೆಯನಾದ ಹರ್ಷದಾಯಕವಾಗಿರ್ತಕ್ಕಂಥ ಕೇಶ ಚಂದ್ರ ಸೂರ್ಯರಿಂತು ಜಗತ್ತಿಗೆ ಹರ್ಷವನ್ನುಂಟುವಾದಂತಹ ಸೂರ್ಯಚಂದ್ರ ಕಿರಣವನ್ನು ಹಾಯಿಸುವ ಆ ಭಗವಂತನೇ ಹರ್ಷದಾಯಕವಾದ ಕಿರಣ ಯಾರಿಂದಾಗಿ ಜಗತ್ತಿಗೆ ಉಂಟಾಗತ್ತೋ ಅಂತ ಭಗವಂತ ಋಷಿಕೇಶ ಇವತ್ತು ಈಗ ಅರ್ಜುನನಿಗೆ ಅರ್ಜುನನಂತಹ ಭಕ್ತರಿಗೆ ನೆಮ್ಮದಿಯನ್ನು ಉಂಟು ಮಾಡತಕ್ಕಂಥ ಗೊಂದಲವನ್ನು ದೂರ ಮಾಡ್ತಕ್ಕಂತಹ ಋಷಿಕೇಶ ಹರ್ಷದಾಯಕವಾದ ಕೇಶ ಜ್ಞಾನ ಕಿರಣವನ್ನ ಗೆಲ್ಲಿಕಿದ್ದಾನೆ ಎಂಬ ಅರ್ಥದಲ್ಲಿ ಋಷಿಕೇಶ ಅದು ಅವನು ಊದಿದ್ದಾನೆ ದೇವತೆಗಳು ನಿವಾಸಕವಚನವನ್ನು ಸಂಹಾರ ಮಾಡುವ ಸಂದರ್ಭದಲ್ಲಿ ಎಲ್ಲರೂ ಒಟ್ಟಿಗೆ ಸೇರಿ ದೇವತೆಗಳು ಸೇರಿ ಅವನಿಗೆ ಶಂಕ ಕೊಟ್ಟಿದ್ದಾರೆ ಅರ್ಜುನನಿಗೆ ಆವಾಗ ನಿವಾಸ ಕವಚನ ಕೊಲ್ಲುವಂತ ಹಾಗೇ ಇಂದ್ರದೇವರು ತನ್ನ ಕಿರೀಟವನ್ನು ಅವನಿಗೆ ತೊಡಿಸಿದ್ದಾರೆ ಅದಕ್ಕೆ ಅವನು ಕಿರೀಟ ಮಾಲಿ ಎಲ್ಲ ಕಿರೀಟ ಧಾರಣೆ ಮಾಡ್ತಾರೆ ಇಂದ್ರದೇವರಿಂದ ತೊಡಿಸಲ್ಪಟ್ಟ ಕಿರೀಟ ಸ್ಪೆಷಲ್ ಕೇಸ್ ಇರು ಸ್ಪೆಷಲ್ ಕಿರೀಟ ಅವನ ಕಿರೀಟಿ ದೇವದತ್ತ ದೇವತೆ ಕೊಟ್ಟಂತಹ ಶಂಕ ಅದಕ್ಕೆ ದೇವದತ್ತ ಆ ಧನಂಜಯ ಯಾಕೆಂದ್ರೆ ಅವನು ಧನಂಜಯ ಧನಂಜಯ ಅಂತ ಹೆಸರು ಯಾಕೆ ಬಂತು ಅಂದರೆ ಅವನು ಎಲ್ಲ ದುಡ್ಡನ್ನು ವಶ ಮಾಡಿಕೊಂಡು ಕಪ್ಪ ಕಾಣಿಕೆಯನ್ನು ಅದರ ಮಧ್ಯದಲ್ಲಿರ್ತಾನೆ ಯಾಕೆಂದ್ರೆ ಅರ್ಜುನ ಅಶ್ವಮೇಧ ಯಾಗದಲ್ಲಿ ರಾಜಸ್ವಿ ಯಾಗದಲ್ಲಿ ಎಲ್ಲರಿಗಿಂತ ಹೆಚ್ಚು ಕಪ್ಪ ಕಾಣಿಕೆ ಯುದ್ಧದಲ್ಲಿ ಗೆದ್ದು ಹೆಚ್ಚು ಕಾ ಕಪ್ಪ ಕಾಣಿಕೆಯನ್ನು ವಶ ಮಾಡಿಕೊಂಡವನು ಯಾರು ಧನಂ ಅಂದು ಯಾವುದು ಕಪ್ಪ ಕಾಣಿಕೆ ಅದನ್ನ ಜಯ ಅಂದ್ರೆ ಜಯಕ್ಕೆ ವಶೀಕರೋದು ಅವನು ಹೇಳ್ತಾನೆ ಎಲ್ಲ ಇನ್ನು ಗೆದ್ದು ಕಪ್ಪ ಕಾಣಿಕೆ ಧನ ಸಮುದಾಯ ಮಧ್ಯದಲ್ಲಿ ನಾನು ನಿಲ್ತೇನೆ ಆದ್ರಿಂದಾಗಿ ನನಗೆ ಧನಂಜಯ ಹಿಂದೆ ಸಿಕ್ಕಾಪಟ್ಟ ಯುದ್ಧ ಮಾಡಿ ಗೆದ್ದು ಕಪ್ಪ ಕಾಣಿಕೆಯನ್ನು ವಸೂಲು ಮಾಡಿದವನು ಮಹಾನುಭಾವ ಇವನು ಸಾಮಾನ್ಯನಲ್ಲ ಅದಕ್ಕೆ ಧನಂಜಯ ಇವತ್ತೇನು ಮಾಡ್ತಾನ್ರಿ ಅವನು ಧನ ಏನ್ ಧನ ಹೇಳಿ ಎಲ್ಲಾ ಧನಕ್ಕಿಂತ ಶ್ರೇಷ್ಠವಾದ ಧನ ಯಾರು ಎಲ್ಲಾ ಧನಕ್ಕಿಂತ ಶ್ರೇಷ್ಠವಾದ ಧನ ಯಾವುದು ತಕ್ಷಣ ಹೇಳಿ ಪರಮಾತ್ಮ ವಿದ್ಯಾಧನ ಸರ್ವಧನ ಪ್ರಧಾನಂ ವಿದ್ಯಾಧನ ಎಂಬುದು ಸರ್ವಧನಕ್ಕಿಂತ ಪ್ರಧಾನವಾದದ್ದು ಅದನ್ನು ಶ್ರವಣಾಭಿಮಾನಿಯಾಗಿ ಶ್ರವಣ ಮಾಡಿ ಭಗವದ್ಗೀತ ಎಂಬ ವಿದ್ಯಾಧನವನ್ನ ಪಡೆಯುತ್ತಾರ್ಹನಾಗಿದ್ದಾನೆ ಅದಕ್ಕೆ ಧನಂ ವಚೀಕರೋತಿ ವಿದ್ಯಾಧಾಮ್ ವಶೀಕರೋತಿ ವಶ ಮಾಡ್ಕೊಳ್ತಾನೆ ಕೃಷ್ಣನ ಅನುಗ್ರಹದಿಂದಾಗಿ ಧನಂಜಯ ಇರಿಸಿಕೊಳ್ತಾನೆ ಮುಂದೆ ಫ್ಯೂಚರ್ ಏನು ಅದನ್ನು ಇಲ್ಲಿ ತಿಳಿಸಿದೆ ಹಿಂದೆ ಏನು ಮಾಡಿದ ಅದನ್ನು ತಿಳಿಸ್ತಿರುತ್ತೆ ಹಿಂದೆ ಭೌತಿಕವಾದ ವಿದ್ಯಾಧನವನ್ನು ಸಂಪಾದನೆ ಮಾಡಿದ ಶೌರ್ಯವಿಟ್ಟು ಇವತ್ತು ಈ ರಣರಂಗದ ಭಗವದ್ಗೀತೆ ಉಪದೇಶವನ್ನು ಪಡೆದು ವಿದ್ಯಾಧನವನ್ನು ಸಂಪಾದನೆ ಮಾಡ್ತಾನೆ ಅದಕ್ಕೆ ಅವನು ಧನಂಜಯ ಅರ್ಥ ಆಯ್ತಾ ಹೀಗೆ ಅತ್ತ ಹೇಳ್ಬೇಕು ದ್ರೌಂಡ್ರಂ ಭೀಮಸೇನ ಶಂಕ ನಿನಾದ ಮಾಡಿದೆ ಅಂದರೆ ಪ್ರತಿಯೊಬ್ಬರ ಹೃದಯವು ಪುಡಿ ಪುಡಿ ಪುಡಿ ಆಗತ್ತೆ ಅಂತಹ ಶಂಕಧ್ವನಿಯನ್ನು ಪೌಂಡ್ರಾ ಎಂಬ ಶಂಕವನ್ನು ಭೀಮಕರ್ಮ ಬರ್ಕೋದರಹ ಭೀಮಸೇನ ಮಾಡಿದ್ದಾನೆ ಆದರೆ ಇದು ಫಾಸ್ಟಾಗಿ ಹೋಗಬೇಕಾಗಿದೆ ನೋಡಿ ವಿಷ ಮುಗಿಲಿಲ್ಲ ಇವತ್ತು ನಮ್ಮ ಕೈಯಲ್ಲಿ ಇಲ್ಲ ಆದರೆ ಮುಗಿಸದೇ ಬೇಕಾಗಿದೆ ಅದು ಇವತ್ತು ಗಂಟೆಯಾಗಿದೆ ನಾಳೆ ಸ್ವಲ್ಪ ಬೇಗ ಬಂದು ಮಾಡಬೇಕು ಅಂತ ಒಂದು ಅಭಿಪ್ರಾಯ ಇದೆ ಆರು ವರೆಗೆ ಆರವರೆಗೆ ಬಂದರೆ ಸರಿಯಾಗಿ ಅವರೂವರೆಗೆ ಶುರು ಆದರೆ ಹೆಚ್ಚು ಮುಗಿಸ್ಲಿಕ್ಕೆ ಅನುಕೂಲ ಆಗುತ್ತೆ ನಾಳೆ ಇವತ್ತಿನದ್ದು ಮುಗಿಸ್ಬೇಕು ನಾಳೆದು ಮುಗಿಸ್ಬೇಕು ಮುಗಿಸ್ಕೊಂಡು ಹೆಚ್ಚು ಕಡಿಮೆ ಆದರೆ ಇದ್ದಾರೆ ದೇವರೆಷ್ಟು ಚಿತ್ರ ಅನ್ನೋ ಗೊತ್ತಿಲ್ಲ ಸಾಕು